आनंद भगवत ೈರ್ಯಪರೈಶ್ವರ್ಯ ಶಾಲಿನ ಆನಂದತೀರ್ಥಭಗವತ್ಪದನ್ ವಂದೇ ನಿರಂತರದನುಭಾವದಿಢಮೂಕೋವಾಗ್ೀಜಮತಿರಿ ಜಂತರ್ಜಾತೆಮೂಲ ಸಕಲವಚನಚೇತೋ ದೇವತ ಭಾರತೀ ಸ ಮಸೆ ನಿಧತ್ತಿ ಮಾನಸೆ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮರ್ಗೇ ಪ್ರೇರೆಯಂತ ಏ ನೌಮಿನ್ಯಸುಧಾಕೃಜ್ಜಯ ಮುನೀನ್ ಶ್ರೀಪದಟ್ಸನ್ಮಣೀನ್ ವ್ಯಾಸಾರ್ಯಾನ್ ವ್ಯವಿಧಾಕಿನ್ ಶ್ರೀವಾಜಾನಿ ವಂದೇಹಂಸವರನ್ ರಘುತ್ತಮಗುನ್ ವೈದಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರೇಂದ್ರ ಮುನಿಪನ್ ಸದ್ಬೋಧಸ್ಯಾನವಾನ್ ಸತ್ಯಕರಾಬ್ಜೋತ್ಥಾನ್ ಪಂಚಾಶ್ವರ್ಷಪೂಜೋದತೀರ್ಥಾರ ನೌಮಿನ್ಯ್ಯಾಧಾರತಾನ್ ಸತ್ವ್ರಜಸ್ತೈತಿ ತ್ರಿವೃದೇಕೂತ್ರ ಮಹಾನಹಮಿ ಪ್ರವದಂತ ಜೀವಂ ಜ್ಞಾನಕ್ರಿಯರ್ಥಲೂಪತೋಕ್ತಿ ಬ್ರಹ್ಮವದಸರ ಪರಮಾತ್ಮನ ಸರ್ವೋತ್ಕರ್ಷವನ್ನು ನಿಮಿರಾಜನಿಗೆ ಪಿಪ್ಪಲಾಯನರು ತಿಳಿಸಿಕೊಡ್ತಾ ಇದ್ದಾರೆ ಭಗವಂತ ಎಲ್ಲ ಚೇತನಾಚೇತನಾತ್ಮಕವಾದ ಪ್ರಪಂಚದಿಂದ ವಿಲಕ್ಷಣನಾಗಿದ್ದಾನೆ ಸರ್ವರಿಗಿಂತಲೂ ಉತ್ತಮನಾಗಿದ್ದಾನೆ ಆದರೆ ಕೆಲವರು ತಮ್ಮ ಅಜ್ಞಾನದಿಂದ ಆ ಭಗವಂತನನ್ನು ತಪ್ಪು ತಿಳಿಯುತ್ತಾರೆ ಶಾಸ್ತ್ರಗಳ ಆಧಾರದಿಂದ ಅನುಭವದ ಹಾಗೂ ಯುಕ್ತಿಗಳ ಆಧಾರದ ಮೇಲೆ ಭಗವಂತನನ್ನು ಲೋಕವಿಲಕ್ಷಣ ಸರ್ವೋತ್ತಮ ಎಂಬುದಾಗಿ ತಿಳಿಯಬೇಕಾದದ್ದೇ ಸತ್ಯ ಎಂಬುದಾಗಿ ವಿಪ್ಪಲಾಯನರು ಹೇಳುತ್ತಾರೆ ಸತ್ವ ರಜಸ್ತಮಿತಿ ತ್ರಿವೃದೇಕ ಮಾದವು ಆದವು ಸೃಷ್ಟಿಯ ಆದಿಕಾಲದಲ್ಲಿಯೂ ಇರುವಂತಹ ಏಕಂ ಅದ್ವಿತೀಯನಾದಂತಹ ಸರ್ವೋತ್ತಮನಾದ ಭಗವಂತನನ್ನ ಬ್ರಹ್ಮವ ಅಂತಹ ಭಗವಂತನನ್ನೇ ಸತ್ವ ರಜ ತಮಃ ಇತಿ ತ್ರಿವೃತ್ತ ಸತ್ವರಜಸ್ತಮೋ ಗುಣಾತ್ಮಕನಾಗಿದ್ದಾನೆ ಪರಮಾತ್ಮ ಅಂತ ಕೆಲವರು ತಿಳಿಯುತ್ತಾರೆ ಅವನೇ ಸತ್ವಗುಣ ಅವನೇ ರಜೋಗುಣ ಅವನೇ ತಮೋಗುಣ ಅವನೇ ಪ್ರಕೃತಿ ಜಡ ಪ್ರಕೃತಿ ಅಂತ ತ್ರಿಗುಣಾತ್ಮಕಂ ಪ್ರಧಾನಂಚ ರಜಸತ್ವ ತಮಸ್ತಾ ಸತ್ವರಜಸ್ತಮೋ ಗುಣಾತ್ಮಕವಾದ ಪ್ರಕೃತಿಯೇ ಭಗವಂತ ಅಂತ ಹೇಳುವವರು ತಿಳಿಯುವವರು ಕೆಲವರು ಸೂತ್ರಂ ಮಹಾನ್ ಅಹಂ ಇತಿ ಪ್ರವದಂತಿ ಜೀವಂ ಪರಮಾತ್ಮನನ್ನೇ ಸೂತ್ರ ವಾಯುದೇವರು ಅವನೇ ವಾಯು ಅಂತ ತಿಳಿಯುತ್ತಾರೆ ಅವನೇ ಮಹತ್ತಹಂಕಾರತತ್ವ ಅಂತ ಹೇಳುವವರು ಕೆಲವರು ಅಥವಾ ಈ ಮಹದಹಂಕಾರಾದಿ ತತ್ವಗಳ ಅಭಿಮಾನಿಗಳಾದ ಜೀವ ಎಂಬುದಾಗಿಯೂ ಭಗವಂತನನ್ನು ಕೆಲವರಂತಾರೆ ಜೀವಂ ಪ್ರವದಂತಿ ಕೇಚಿತ್ ಕೆಲವರು ಪರಮಾತ್ಮನನ್ನು ಜೀವ ಅಂತಾರೆ ಜೀವ ಅಂದರೆ ಜೀವಾಸ್ತದ ಅಭಿಮಾನಿನಃ ಆ ಪ್ರಾಣತತ್ವ ಮಹತ್ತತ್ವ ಅಹಂಕಾರ ತತ್ವಗಳಿಗೆ ಅಭಿಮಾನಿಗಳಾದ ವಾಯುದೇವರು ಬ್ರಹ್ಮದೇವರು ರುದ್ರದೇವರೇನಿದ್ದಾರೆ ಅವರೇ ಪರಮಾತ್ಮ ಅಂತ ತಿಳಿಯುವವರು ಇನ್ನು ಕೆಲವರಿದ್ದಾರೆ ಜ್ಞಾನಕ್ರಿಯಾರ್ಥ ಫಲರೂಪತೆಯ ಮತ್ತು ಕೆಲವರು ಪರಮಾತ್ಮನನ್ನ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅರ್ಥ ಅಂದರೆ ಶಬ್ದಸ್ಪರ್ಶ ರೂಪರಸಗಂಧಗಳು ಫಲ ಅಂದರೆ ಸುಖ ದುಃಖಗಳು ಇವುಗಳನ್ನೇ ದೇವರು ಅಂತ ಹೇಳುವವರೂ ಇದ್ದಾರೆ ಜ್ಞಾನ ಕ್ರಿಯಾ ಅರ್ಥ ಫಲ ನಾಲ್ಕು ಶಬ್ದಗಳಿವೆ ಅದಕ್ಕೆ ಆಚಾರ್ಯರು ಅರ್ಥ ಬರೆದರೂ ಜ್ಞಾನಾತ್ಮಕಾನೀಂದ್ರಿಯಾಣಿ ತಥಾ ಕರ್ಮಾತ್ಮಕಾನಿಚ ಶಬ್ದಾದ್ಯರ್ಥ ಸುಖಂ ದುಃಖಂ ಇತಿ ಪ್ರೋಕ್ತ ದ್ವಿಧಾಫಲಂ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಶಬ್ದಸ್ಪರ್ಶರೂಪರ ಸಗಂಧಗಳು ಸುಖ ದುಃಖಗಳು ಎಂಬುದಾಗಿ ಆ ಪರಮಾತ್ಮನನ್ನು ತಿಳಿಯುತ್ತಾರೆ ನಿಜವಾಗಿ ಆ ಭಗವಂತ ಉರು ಶಕ್ತಿ ಅಚಿಂಚವಾದ ಅಪಾರವಾದ ಶಕ್ತಿ ಸಂಪನ್ನನಾಗಿದ್ದಾನೆ ಭಗವಂತ ಅವನು ಈ ಚೇತನಾಚೇತನಾತ್ಮಕವಾದ ಪ್ರಪಂಚದಿಂದ ಅಭಿನ್ನನಲ್ಲ ವಿಲಕ್ಷಣ ಆದರೂ ಹೀಗೆ ತಿಳಿಯುತ್ತಾರೆ ಬ್ರಹ್ಮೈವ ಭಾತಿ ಇದು ಬಿಡಿ ಬಿಡಿಯಾಗಿ ಹೇಳೋದಾದರೆ ಸ್ಥೂಲವಾಗಿ ಸಂಕ್ಷೇಪಣೆ ಹೇಳೋದಾದರೆ ಸದಸಚ್ಛ ಸತ ಅಂದರೆ ಕಾರ್ಯ ಅಸತ ಅಂದರೆ ಕಾರಣ ಕಾರಣವಾದ ಪ್ರಕೃತ್ಯಾದಿ ತತ್ವಗಳು ಕಾರ್ಯವಾದ ಸಮಗ್ರ ಬ್ರಹ್ಮಾಂಡ ಅದರೊಳಗಿನ ಪದಾರ್ಥಗಳು ಎಲ್ಲವೂ ಭಗವಂತ ಎಂಬುದಾಗಿ ತಿಳಿತಾರೆ ಸಂಕ್ಷೇಪೇಣೆ ಸದಸಚ್ಛ ಈ ರೀತಿಯಾಗಿ ಪ್ರವದಂತಿ ಹೀಗೆ ಹೇಳುತ್ತಾರೆ ಕೆಲವರು ಹೇಳುತ್ತಾರೆ ಅಂದರೆ ಅದು ಪಿಪ್ಪಲಾಯನರಿಗೆ ಗ್ರಂಥಕಾರರಿಗೆ ಉಪದೇಶ ಮಾಡುವ ಗುರುಗಳಿಗೆ ಇದು ಸಮ್ಮತ ಅಲ್ಲ ಹೀಗಂತಾರೆ ಕೆಲವರು ಅಂತ ಹೀಗಂತಾರೆ ಕೆಲವರು ಅಂದರೆ ಅದು ತಪ್ಪು ಅಂತ ಇವನು ಬಹಳ ಬುದ್ಧಿವಂತ ಅಂತಂತಾರೆ ಬುದ್ಧಿವಂತ ಅಂತ ತನಗೇ ಸಮ್ಮತಿ ಇದ್ದರೆ ಇನ್ನೊಬ್ಬರ ಮೇಲೆ ಹಾಕೋದಿಲ್ಲ ಇವನು ಬಹಳ ಬುದ್ಧಿವಂತ ಅಂತ ತಾನೇ ಹೇಳಿಬಿಡಬಹುದು ಹಾಗೆ ಪ್ರಬದಂತಿ ಅಂತ ಹೇಳೋದರಿಂದ ಇವರಿಗೆ ಅದರ ಬಗ್ಗೆ ಸಮ್ಮತಿ ಇಲ್ಲ ಅಂತ ಸೂಚನೆ ಮಾಡಿದರು ಇತಿ ಕೇಚಿದಾಹುಹು ಅಂತ ಯಾಕೆ ಅಂತ ಪ್ರಶ್ನೆ ಬಂತು ನಿಮಗ್ಯಾಕೆ ಅದರ ಬಗ್ಗೆ ಸಮ್ಮತಿ ಇಲ್ಲ ತಯೋಃ ಪರಂ ಯತ್ ಮೂರು ಶಬ್ದಗಳಿಂದ ಉತ್ತರ ಕೊಟ್ಟರು ಯತ್ ತಯೋ ಪರಂ ವಸ್ತುಸ್ಥಿತಿಯಲ್ಲಿ ಆ ತಯೋ ಕಾರ್ಯಕಾರಣ ಪ್ರಪಂಚಗಳಿಗಿಂತಲೂ ಬಹಳ ಉತ್ಕೃಷ್ಟನಾಗಿದ್ದಾನೆ ವಿಲಕ್ಷಣನಾಗಿದ್ದಾನೆ ದೇವರು ಹೀಗಿರುವಾಗ ಕಾರ್ಯಕಾರಣಗಳೇ ದೇವರು ಅಂತ ಹೇಳಿದರೆ ಅದನ್ನು ನಾನು ಹೇಗೆ ಒಪ್ಪಲಿ ಅರ್ಥಾತ್ ಶಾಸ್ತ್ರ ಹೇಗೆ ಅದಕ್ಕೆ ಸಮ್ಮತಿಯನ್ನು ನೀಡುತ್ತಿದೆ ಸಮ್ಮತಿ ನೀಡೋದಿಲ್ಲ ಎಂಬುದಾಗಿ ಪಿಪ್ಪಲಾಯನರು ಹೇಳುತ್ತಾರೆ ಅದನ್ನೇ ಶ್ರೀಮದಾಚಾರ್ಯರು ವಿವರಣೆ ಮಾಡುತ್ತಾರೆ ಏತತ್ಸರ್ವಂ ಹರೇ ಹೇ ರೂಪಂ ಇತ್ಯಾಹುರು ಜ್ಞಾನ ದುರ್ಬಲ ಜ್ಞಾನದ ಒಂದು ಬಲ ಇಲ್ಲದೇ ಇದ್ದವರು ದೈಹಿಕ ಬಲ ಇರಬಹುದು ಜ್ಞಾನದಿಂದ ದುರ್ಬಲರಾದವರು ಈ ರೀತಿ ತಪ್ಪು ತಿಳುವಳಿಕೆಯನ್ನು ಮಾಡಿಕೊಳ್ತಾರೆ ಹಾಗೆ ಆಕೆ ತೋರ್ತಾನ ಅವರಿಗೆ ಅಂದರೆ ಸೇವ ಬಹುಶಕ್ತಿತ್ವಾ ಭಾತಿ ಚೈಷಾಮ್ ತಥಾ ತಥಾ ಅವನಲ್ಲಿ ಎಲ್ಲಾ ಶಕ್ತಿ ಇದೆ ಅನ್ನೋದಕ್ಕಾಗಿ ಹಾಗೆ ತೋರ್ತಾನೆ ಪ್ರಕೃತಿ ಆ ಪ್ರಕೃತಿ ತತ್ವ ಇದು ಮಹತ್ತತ್ವದ ರೂಪದಲ್ಲಿ ವಿಕಾರವನ್ನ ಹೊಂದ್ತದೆ ಇವನೇ ಅದರೊಳಗಿದ್ದು ವಿಕಾರ ಹೊಂದುವ ಹಾಗೆ ಮಾಡ್ತಾನೆ ಆ ಪ್ರಕೃತಿ ತತ್ವಕ್ಕೆ ಅದನ್ನು ಶಾಸ್ತ್ರದ ಮೂಲಕವಾಗಿ ಇವರು ತಿಳಿತಾರೆ ತಿಳಿಯುವಾಗ ದೇವರೇ ಒಳಗಿದ್ದು ಪ್ರಕೃತಿ ತತ್ವವನ್ನು ಮಹದಾದಿ ತತ್ವ ರೂಪದಲ್ಲಿ ವಿಕಾರಗೊಳಿಸಿದ ಹಾಲಿನೊಳಗಿದ್ದು ಹಾಲು ಮೊಸರಾಗುವಂತೆ ಮಾಡ್ತಾನೆ ಮೊಸರು ಬೆಣ್ಣೆಯಾಗುವಂತೆ ಬೆಣ್ಣೆ ತುಪ್ಪ ಆಗುವ ಹಾಗೆ ಮಾಡ್ತಾನೆ ಅವನಿಗೆ ಎಲ್ಲ ಶಕ್ತಿಯೂ ಇದೆ ಆದರೆ ಅವನೇ ಹಾಲು ಅವನೇ ಮೊಸರು ಅವನೇ ಬೆಣ್ಣೆ ಅವನೇ ಪ್ರಕೃತಿ ಅವನೇ ಮಹತ್ತತ್ವ ಅಲ್ಲ ಆ ಎಲ್ಲ ಶಕ್ತಿಗಳಿಗೂ ಪ್ರೇರಕವಾದ ಶಕ್ತಿ ಅವನಲ್ಲಿದೆ ಅಂತ ಎಲ್ಲಿಯಾದರೂ ಶಾಸ್ತ್ರದಲ್ಲಿ ಹೇಳಿದರೆ ಹೇಳುವಾಗ ಗಂಭೀರವಾಗಿ ಹೇಳಿರ್ತಾರೆ ಇದೆಲ್ಲವೂ ಅವನೇ ಅಂತ ಯಾವ ಅರ್ಥದಲ್ಲಿ ಇವೆಲ್ಲದರಲ್ಲಿಯೂ ಇರುವ ಎಲ್ಲ ಶಕ್ತಿಗಳೂ ಅವನ ಅಧೀನ ಇದಕ್ಕೆ ಪ್ರೇರಕವಾದ ಶಕ್ತಿ ಅವನಲ್ಲಿದೆ ಎಂಬ ಅಭಿಪ್ರಾಯದಲ್ಲಿ ಸರ್ವಂ ಖಲ್ವಿಧಂ ಬ್ರಹ್ಮ ಅಂತಂತಾರೆ ಅದನ್ನು ತಿಳಿಯದೆ ಇವನೇ ಬ್ರಹ್ಮ ಅಂತ ಇವರು ತಪ್ಪು ತಿಳಿದು ಬಿಡ್ತಾರೆ ಸೇವ ಬಹುಶಕ್ತಿತ್ವಾ ಭಾತಿ ಚೈಷಾಂ ತಥಾತಥಾ ಇವಂ ಕಾರಣಕಾರ್ಯಾಖ್ಯಂ ಸಮಸ್ತ ಹರಿಮೇವತ್ತು ಕೇಚಿತ್ ಪಶ್ಯಂತ ವ್ಯಸ್ತ ಕೇಚಿದಾಹುರ ಪಂಡಿತ ಇದೀಗ ಹೇಳಿದ ಹಾಗೆ ಸಮಸ್ತ ಅಂದರೆ ಸಂಕ್ಷೇಪ ವ್ಯಸ್ತ ಅಂದರೆ ವಿಸ್ತಾರ ಸಂಕ್ಷೇಪವಾಗಿ ಕಾರ್ಯಕಾರಣಗಳೆಲ್ಲ ದೇವರು ಅಂತ ಕೆಲವರು ತಿಳಿಯುತ್ತಾರೆ ವಿಸ್ತಾರವಾಗಿ ಇಂದ್ರಿಯಗಳು ಶಬ್ದಸ್ಪರ್ಶರೂಪರ ಸಗಂಧಗಳು ಘಟಪಟಾದಿ ಸಮಸ್ತ ವಸ್ತುಗಳು ದೇವರು ಬಿಡಿಬಿಡಿಯಾಗಿ ತಿಳಿಯುವವರು ಕೆಲವರಿದ್ದಾರೆ ಏನು ತಿಳಿದರೂ ಅದು ತಪ್ಪೇ ಕೇಚಿದಾಹುರಪಂಡಿತ ಕಾರಣಕಾರ್ಯೇಭ್ಯ ಪರಂ ಆನಂದರೂಪಿಣಂ ಆನಂದರೂಪಿಯಾದ ಜನಾನಂದ ಸ್ವರೂಪನಾದಂತಹ ಭಗವಂತ ಕಾರಣಕಾರ್ಯಗಳಿಂದ ವಿಲಕ್ಷಣ ಅವನನ್ನು ಅವುಗಳಿಂದ ಅಭಿನ್ನ ಎಂಬುದಾಗಿ ತಿಳಿಯಬಾರದು ಅಜ್ಞಾನಾತ್ ಬಹುಧಾ ಪ್ರಾಹು ಏಕಂ ಸಂತಂ ಸುಧುರ್ಜನಾ ರೂಪ್ಯತ್ವಾ ತದ್ವಶತ್ವಾ ತದ್ರೂಪಂಚತೆ ಎಲ್ಲಿಯಾದರೂ ಇವೆಲ್ಲವೂ ಭಗವದ್ ಅಂತ ಹೇಳಿದ ಮಾತುಗಳು ಕಂಡ್ರೆ ಅದಕ್ಕೆ ಅರ್ಥ ಇದೆ ರೂಪ್ಯತೆ ಇತಿ ರೂಪಂ ಪರಮಾತ್ಮನಿಂದಲೇ ರೂಪವನ್ನು ಪಡೆದದ್ದು ನಿರ್ಮಾಣಗೊಂಡದ್ದು ಅನ್ನುವ ಅರ್ಥದಲ್ಲಿ ಭಗವದ್ ಭಗವಂತನಿಂದ ರೂಪಿತವಾದದ್ದು ಪರಮಾತ್ಮನಿಂದ ನಿರ್ಮಿತವಾದದ್ದು ಅನ್ನೋ ಅರ್ಥದೊಳಗೆ ಜಗತ್ತನ್ನು ಭಗವದ್ ರೂಪ ಅಂತ ಕರೀತಾರೆ ಹೊರತು ದೇವರೇ ಪರಮಾತ್ಮ ಜಗತ್ತು ಎಂಬ ಅರ್ಥದಲ್ಲಿ ಅಲ್ಲ ಭಗವದಧೀನ ಯದಧೀನ ಯಶ ಸತ್ತ ತದಿತ್ಯವ ಭಣ್ಯತೆ ಅಂತ ಇದೆ ಯಾವ ವಸ್ತು ಯಾವನ ಅಧೀನವಾಗಿರುತ್ತದೆ ಆ ವ್ಯಕ್ತಿಯ ಹೆಸರಿನಲ್ಲಿ ಆ ವಸ್ತುವನ್ನು ಕರೆಯುವುದುಂಟು ಈ ಅಭಿಪ್ರಾಯದಲ್ಲಿ ದೇವರನ್ನು ಜಗತ್ತು ಎರಡು ಒಂದು ಭಗವಂತನಿಂದ ನಿರ್ಮಿತ ಇನ್ನೊಂದು ಭಗವಂತನ ಅಧೀನ ಈ ಎರಡು ಕಾರಣಕ್ಕಾಗಿ ಜಗತ್ತನ್ನು ಭಗವಂತ ಎಂಬುದಾಗಿ ಹೇಳುವುದುಂಟು ಅಷ್ಟೇ ತದ್ರೂಪಂಚದೀರಿಯತೆ ಇನ್ನೂ ಅನೇಕ ಕಾರಣಗಳನ್ನು ಬೇರೆ ಬೇರೆ ಕಡೆಗೆ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಸೃಷ್ಟ ಸೃಷ್ಟ ಪಾತ ಚ ಸಂಹರ್ತ ನಿಯಂತ ಚ ಪ್ರಕಾಶಿತ ಯತರ್ವಸ್ ತೇನಾಹಂ ಸರ್ವೋಸ್ಮೀ ತ್ಯಷಿ ಅಂತ ಗೀತಾಭಾಷ್ಯದಲ್ಲಿ ಶ್ರೀಮಧಾಚಾರ್ಯರು ಇನ್ನೂ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಿದ್ದಾರೆ ಒಂದು ವಸ್ತುವನ್ನು ಇವತ್ತಿನ ವೈಜ್ಞಾನಿಕ ಸಂಶೋಧನೆಗಳಲ್ಲಿಯೂ ಕೂಡ ಯಾರು ಒಂದು ತರಹದ ಹೊಸ ವಸ್ತುವನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಮೊಟ್ಟ ಮೊದಲು ಅದನ್ನು ಕಂಡುಹಿಡಿದು ತಯಾರು ಮಾಡ್ತಾರೆ ಅವರ ಹೆಸರಿನಲ್ಲಿ ಅದು ಪ್ರಸಿದ್ಧವಾಗ್ತದೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ ಆ ವಸ್ತು ಜಗತ್ತಿನಲ್ಲಿ ಇದ್ದದ್ದನ್ನೇ ಇವರು ಸಂಶೋಧನೆ ಮಾಡಿ ಇಂತಹ ಒಂದು ಮೌಲಿಕ ವಸ್ತು ಪ್ರಪಂಚದಲ್ಲಿದೆ ಅಂತ ಕಂಡುಹಿಡಿದರೂ ಸಾಕು ಅವರ ಹೆಸರು ಬರ್ತದೆ ಪ್ರಕಾಶಿತ ನಿಯಂತಾಚ ಪ್ರಕಾಶಿತ ಹೀಗೆ ತನ್ನ ವಶದಲ್ಲಿಟ್ಟುಕೊಂಡ್ರೂ ಸರಿ ತಾನು ಮೊದಲು ಕಂಡುಹಿಡಿದರೂ ಸರಿ ತಾನು ಹುಟ್ಟಿಸಿದರೂ ಸರಿ ಆಗ ಅವನ ಹೆಸರಿನಲ್ಲಿ ಆ ವಸ್ತುವನ್ನು ಕರೆಯುವುದು ಉಂಟು ಹೀಗೆ ಭಗವಂತನನ್ನು ಜಗತ್ತು ಅಂತ ಕರೆದರೆ ಜಗತ್ತನ್ನು ಹುಟ್ಟಿಸಿದವ ಇದನ್ನು ನಿಯಮನ ಮಾಡುವವ ಜಗತ್ತಿನ ಮೊಟ್ಟ ಮೊದಲು ಇದ್ದ ವ್ಯಕ್ತಿ ಇದನ್ನು ತೋರಿಸಿಕೊಟ್ಟ ವ್ಯಕ್ತಿ ದೇವರೆ ಮತ್ತು ಅವನು ತೋರಿಸಿದ್ರೇ ನಾವು ನೋಡೋರು ಸೃಷ್ಟಿಯ ಹಾದಿಯಲ್ಲಿ ಇದನ್ನು ಸೃಷ್ಟಿ ಮಾಡಿದಾಗ ತಾನೇ ಮೊದಲು ನೋಡಿ ಉಳಿದವರಿಗೂ ತೋರಿಸಿಕೊಟ್ಟವನು ದೇವರೇ ಅನ್ನುವ ಕಾರಣಕ್ಕಾಗಿ ದೇವರ ಹೆಸರಿನಲ್ಲಿ ಈ ಜಗತ್ತನ್ನು ವ್ಯವಹಾರ ಮಾಡುತ್ತಾರೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ತವರೂಪತ್ವ ನಿರ್ದೋಷಾನಂದ ರೂಪಿಣ ಕಥಂ ಜಡ ಜಡೈಕ್ಯಂ ಸ್ಯಾತ್ ಕುತಃ ಪೂರ್ಣಾಲ್ಪ ಮೋದಯ ಜಡವಾದ ವಸ್ತುವಿನಿಂದಾಗಲಿ ಚೇತನರಿಂದಾಗಲಿ ಭಗವಂತನಿಗೆ ಐಕ್ಯವನ್ನು ಹೇಗೆ ಹೇಳೋದು ಆ ಭಗವಂತ ರೂಪ ಜಡಕ್ಕೆ ಆನಂದವೇ ಇಲ್ಲ ಚೇತನರಿಗೆ ಆನಂದ ಇದೆ ಆದರೂ ನಿರ್ದೋಷರಲ್ಲ ನಿರ್ದೋಷಾನಂದ ರೂಪಿಯಾದ ಭಗವಂತನಿಗೆ ಸರ್ವಥ ಈ ಜಡವಾದ ಪ ಚೇತನದ ಜಡ ಪದಾರ್ಥಗಳಿಂದಾಗಲಿ ಚೇತನರಿಂದಾಗಲಿ ಐಕ್ಯ ಸರ್ವಥಾ ಕೂಡೋದಿಲ್ಲ ಪೂರ್ಣಾಲ್ಪ ಜ್ಞಾನಯೋಶ್ಚೈವ ಪೂರ್ಣಶಕ್ತಿ ಅಲ್ಪಶಕ್ತಿಯೋ ಹೋ ಅಥವಾ ಹೀಗೂ ಮಾಡಬಹುದು ಕಥಂ ಜಡಾಜಡೈಕ್ಯಂ ಸ್ಯಾ ಜಡವಾದ ವಸ್ತುಗಳಿಗೂ ಅಜಡನಾದ ಭಗವಂತನಿಗೂ ಐಕ್ಯ ಹೇಗೆ ಬೇಡ ಜಡ ಪದಾರ್ಥಗಳಿಂದ ದೇವರಿಗೆ ಐಕ್ಯ ಬೇಡ ಚೇತನರು ಪರಮಾತ್ಮನೂ ಚೇತನ ಉಳಿದೆಲ್ಲ ಜೀವರಾಶಿಗಳು ಬ್ರಹ್ಮಾದಿಗಳು ಚೇತನ ಇವರಿಗೆ ಐಕ್ಯ ಹೇಳಬಹುದಲ್ಲ ಅಂದರೆ ಪೂರ್ಣಾಲ್ಪ ಜ್ಞಾನ ಯೋಶ್ಚ ಇವ ಜಡಕ್ಕೆ ಜ್ಞಾನವೇ ಇಲ್ಲ ಬ್ರಹ್ಮಾದಿ ದೇವತೆಗಳಿಗೆ ಜ್ಞಾನ ಇದೆ ಅಲ್ಪ ಜ್ಞಾನ ಇದೆ ಇವನಿಗೆ ಪರಿಪೂರ್ಣ ಜ್ಞಾನ ಇದೆ ಪೂರ್ಣಜ್ಞಾನ ಅಲ್ಪಜ್ಞಾನರಿಗೂ ಐಕ್ಯ ಹೇಳುವುದಕ್ಕೆ ಸಾಧ್ಯ ಇಲ್ಲ ಪೂರ್ಣಾಲ್ಪಜ್ಞಾನಯೋಶ್ಚವ ಪೂರ್ಣ ಶಕ್ತಿ ಅಲ್ಪಶಕ್ತಯೋ ಪೂರ್ಣ ಶಕ್ತಿ ಇರುವ ಭಗವಂತ ಅಲ್ಪಶಕ್ತರಾದ ಜೀವರಾಶಿಗಳು ಅಭೇದ ಹೇಳೋದು ಸಾಮ್ಯ ಹೇಳಲಿಕ್ಕೆ ಬರೋದಿಲ್ಲ ಇನ್ನು ಅಭೇದ ಹೇಳೋದಂತೂ ದೂರ ಉಳಿತು ಇಷ್ಟಿದ್ರೂ ಹೇಳಿಕೊಳ್ಳುವ ಮಹಾನುಭಾವರು ಕೆಲವರಿರ್ತಾರೆ ಏನೋ ಅವರಿಗೆ ನಮಗೆ ಏನೇನೂ ವ್ಯತ್ಯಾಸ ಇಲ್ಲ ಏನೂ ವ್ಯತ್ಯಾಸ ಇಲ್ಲ ಇಬ್ಬರೂ ಜೊತೆಗೆ ಓದಿದ್ದು ಎಲ್ಲವೂ ಅಂದೇ ಮಾಡಿದ್ದು ಇಷ್ಟೇ ಅವರು ಪಾಸಾಗಿ ಮುಂದೆ ಹೋದರೂ ನಾವು ಫೇಲ್ ಆದವು ಇಷ್ಟೇ ಹೊರತು ಜೊತೆಗೆ ಓದಿದ್ದು ಜೊತೆಗೆ ಓದಿದ ಮಾತ್ರಕ್ಕೆ ಸಾಮ್ಯ ಹೇಳಲಿಕ್ಕೆ ಬರೋದಿಲ್ಲ ಮಹಾಜ್ಞಾನ ಅಲ್ಪಜ್ಞಾನ ಇದ್ದಾಗ ಇನ್ನು ಐಕ್ಯ ಹೇಳೋದು ಹೇಗೆ ಪೂರ್ಣಜ್ಞ ಪೂರ್ಣಾಲ್ಪ ಜ್ಞಾನಯೋಶ್ಚವ ಪೂರ್ಣ ಶಕ್ತಿ ಅಲ್ಪಶಕ್ತಯೋ ಪರಿಪೂರ್ಣ ಶಕ್ತಿ ಬ್ರಹ್ಮಾದಿಗಳಿಗೆ ಅಲ್ಪಶಕ್ತಿ ನಿರ್ದುಃಖ ದುಃಖಾನ್ವಿತಯೋಹೋ ಸಂಸಾರಿಗಳಿಗೆ ದುಃಖ ಇದೆ ಪರಮಾತ್ಮನಿಗೆ ದುಃಖ ಇಲ್ಲ ಸ್ವತಂತ್ರ ಪರತಂತ್ರ ದುಃಖ ಇದ್ದವರು ಎಲ್ಲರೂ ಬ್ರಹ್ಮದೇವರಿಗೆ ದುಃಖ ಸುಮ್ಮನೆ ಹೆಸರಿಗಿದೆ ಬ್ರಹ್ಮಣೋಪಿ ಕ್ಷಣಾರ್ಧಗಾಹ ಅತ್ಯಲ್ಪ ದುಃಖ ಆ ದುಃಖವೂ ಇದ್ದರೂ ಇಲ್ಲದೇ ಇದ್ದಾಗಿದೆ ಅದು ತದಪ್ಯನಭಿಮಾನ ಬ್ರಹ್ಮಣೋಪ್ಯಲ್ಪ ದುಃಖ ಸ್ಯಾ ತದಪ್ಯನಭಿಮಾನತಃ ಅತ್ಯಲ್ಪ ಅರ್ಧಕ್ಷಣದಲ್ಲಿ ದುಃಖ ಆಗ್ತದೆ ಆ ದುಃಖದ ಮೇಲೂ ಅವರಿಗೆ ಅಭಿಮಾನ ಇಲ್ಲದೇ ಇದ್ದುದರಿಂದ ಅದು ಆಗದೇ ಇದ್ದಾಗಿರ್ತದೆ ಇರಲಿ ಅಂತೂ ದುಃಖ ಇದೆ ಅಂತ ಹೆಸರಿಗಾದರೂ ಇದೆ ಪರಮಾತ್ಮನಿಗೆ ದುಃಖವೇ ಇಲ್ಲ ಬ್ರಹ್ಮನಿಗೂ ಹಾಗೂ ಚತುರ್ಮುಖ ಬ್ರಹ್ಮದೇವರಿಗೂ ಭೇದವನ್ನು ಹೇಳಬಹುದು ಲಕ್ಷ್ಮೀದೇವಿಗೆ ಹೇಳಲಿಕ್ಕಾಗೋದಿಲ್ಲ ಅವಳು ಚೇತನಳೂ ಹೌದು ನಿರ್ದೋಷಳು ಹೌದು ನಿರ್ದುಃಖಳು ಹೌದು ಆನಂದರೂಪಳು ಲಕ್ಷ್ಮೀದೇವಿಗೂ ದೇವರಿಗೂ ಅಭೇದ ಹೇಳಬಹುದಲ್ಲ ಅಂದರೆ ಸ್ವತಂತ್ರ ಪರತಂತ್ರ ಯೋಹೋ ಸ್ವತಂತ್ರ ಪರತಂತ್ರರಿಗೆ ಐಕ್ಯವನ್ನು ಹೇಗೆ ಹೇಳ್ತೀರಿ ಲಕ್ಷ್ಮೀದೇವಿ ನಿರ್ದುಃಖಃಳು ಹೌದು ಆದರೆ ಪರತಂತ್ರ ಇವನು ಸ್ವತಂತ್ರ ಅತರ್ವರ್ವರ್ವರ್ವರ್ವಗುಣೈರ್ಯುಕ್ತ ಸರ್ವೋಷವಿವರ್ಜಿತ ಅನ್ಯಭೇದ ವಿಜ್ಞಾ ತಮವ ಪ್ರಪದ್ಯತೆಗುಣಪೂರ್ಣನಾದ ದೋಷದೂರನಾದ ಭಗವಂತನನ್ನ ರಮ್ರಹ್ಮದಿ ದೇವತೆಗಳಿಂದ ಅಥವಾ ಪ್ರಕೃತಿ ಮಹದಹಂಕಾರಾ ಜಡವಸ್ತುಗಳಿಂದ ಅಭಿನ್ನ ಅಂತ ತಿಳಿದರೆ ತಮಸ್ಸಾಗುವುದು ನಿಶ್ಚಿತ ನಿಷ್ಕೃಷ್ಟ ವಿಷ್ಣು ಸರ್ವತ ವಿಲಕ್ಷಣ ಪರಮಾತ್ಮ ನಿಷ್ಕೃಷ್ಟಂ ಸರ್ವ ಸರ್ವ ವಸ್ತುಗಳಿಗಿಂತಲೂ ಉತ್ತಮತ್ವೇ ನಿಶ್ಚಿತನಾದಂತಹ ಪ್ರತ್ಯೇಕವಾಗಿ ಇರುವ ಆ ಭಗವಂತನನ್ನ ಸರ್ವ ವಿಲಕ್ಷಣ ಗುಣಪೂರ್ಣ ಎಂಬುದಾಗಿಯೇ ತಿಳಿದು ಮೋಕ್ಷವನ್ನ ಹೊಂದಬಹುದು ಈ ವಿಷಯದಲ್ಲಿ ಸಂಶಯವಿಲ್ಲ ಅಂತ ತಂತ್ರಭಾಗವತ ಎಂಬ ಗ್ರಂಥ ಭಾಗವತದ ಅರ್ಥದ ವಿವರಣೆಯನ್ನು ನೀಡುವ ಒಂದು ಗ್ರಂಥ ತಂತ್ರಭಾಗವತ ಆ ತಂತ್ರಭಾಗವತ ಎಂಬ ಗ್ರಂಥ ಈ ಭಾಗವತ ಶ್ಲೋಕದ ವ್ಯಾಖ್ಯಾನವನ್ನು ಮಾಡಿ ನಮಗೆ ತಿಳಿಸಿಕೊಟ್ಟಿದೆ ಅಹಂ ಹಿ ಜೀವಸೌ ವೈ ಮಯಿ ಜೀವಸ್ಸನಾತನ ಮೈವ ತ್ಯನುಮಂತವ್ಯ ದೃಷ್ಟೋ ಜೀವೋ ಮೇತಿ ನನಗೆ ಜೀವಾಂತ ಹೆಸರಿದೆ ಉದಾಹರಣೆಗೆ ಜೀವಾತ್ ಬವೂತೀ ಚಂಚಲ ಜೀವೇತು ಲಯಮ್ಚಂತ ನ ಜೀವಾತ್ ಕಾರಣಂ ಪರಂ ಅಂತ ಶ್ರತಿನೇ ಜೀವರಿಂದಲೇ ಸೃಷ್ಟಿ ಜೀವರಿಂದಲೇ ಸ್ಥಿತಿ ಜೀವರಲ್ಲೇನೆ ಸಮಸ್ತ ಜಗತ್ತಿಗೆ ಲಯ ಹೀಗೆಲ್ಲ ಶ್ರತಿ ಹೇಳತದೆ ಆ ಶ್ರುತಿಯನ್ನು ನೋಡಿ ಓಹೋ ನಮ್ಮಿಂದಲೇ ಸಮಸ್ತ ಜಗತ್ತಿನ ಸೃಷ್ಟಿಯಾದಿಗಳನ್ನು ಹೇಳುತ್ತಾ ಇದ್ದಾರೆ ಅಂತ ತಿಳಿದು ನಾವೇ ದೇವರು ಅಂತ ಭಾವಿಸಬೇಡಿ ಅಹಂಹಿ ಜೀವ ಸಂಜ್ಞೋವೇ ನನ್ನ ಅನೇಕ ಹೆಸರುಗಳಲ್ಲಿ ಜೀವ ಅಂತೂ ಒಂದು ಹೆಸರು ನನಗಿದೆ ಜೀವರು ನಾನಲ್ಲ ನನಗೆ ಜೀವ ಅಂತ ಹೆಸರಿದೆ ಅಷ್ಟೆ ಜೀವೋ ವಿನಯಿತ ಸಾಕ್ಷಿ ಮುಕುಂದೋ ಮಿತ ಅಮಿತ ವಿಕ್ರಮ ಜೀವ ಅಂತ ದೇವರಿಗೆ ಹೆಸರು ಉಂಟು ಅಷ್ಟೇ ಯಾಕೆ ಎಲ್ಲರಿಗೂ ಜೀವ ಪ್ರಾಣಧಾರಣೆ ಅಂತ ಪ್ರಾಣಧಾರಣ ಮಾಡುವವರೆಲ್ಲ ಜೀವರು ಪ್ರಾಣಧಾರಣವನ್ನು ಮಾಡಿಸ್ತಾನೆ ಎಲ್ಲರಿಂದಲೂ ಆದ್ದರಿಂದ ಅವನೂ ಜೀವ ದೇವರು ಹೊರತು ಅವನು ನಮ್ಮಂತೆ ಪರತಂತ್ರನಾದ ಜೀವ ಅಲ್ಲ ನೀವೆಲ್ಲ ಜೀವರು ನನ್ನಲ್ಲಿ ಆಶ್ರಿತರಾಗಿದ್ದೀರಿ ಅಹಂ ಹಿ ಜೀವ ಮೈ ಜೀವ ಹೀಗಾಗಿ ಹಿಂದೆ ಹೇಳಿದ ಮಾತು ಇದೇ ತರಹದ ಮಾತು ಬಂದಿತ್ತು ಅದನ್ನೇ ರಿಪೀಟ್ ಮಾಡ್ತಾರೆ ಮೈವಂತ್ವಯಾನುಮಂತವ್ಯಂ ದೃಷ್ಟೋ ಜೀವೋ ಹೀಗಾಗಿ ನನ್ನ ಜ್ಞಾನ ನನಗಿದೆ ನಾನು ಜೀವ ಜೀವನೇ ಜಗತ್ತಿನ ಸೃಷ್ಟಿ ಮಾಡಿದ ದೇವರು ಹಾಗಾದರೆ ಜಗತ್ತಿನ ಸೃಷ್ಟಿ ಮಾಡಿದ ಜೀವನೇ ದೇವರಾದ ಮೇಲೆ ಆ ಜೀವ ನಾನು ನನ್ನ ಜ್ಞಾನ ನನಗಿದ್ದ ಮೇಲೆ ನಾನು ಎಲ್ಲವನ್ನೂ ತಿಳಿದಾಗಾಯಿತು ಅಂತ ಭಾವಿಸಬೇಡ ನೀನು ಜೀವ ಹೌದು ಬರೀ ಜೀವ ಜಗತ್ತಿನ ಸೃಷ್ಟಿ ಮಾಡಿದ ಜೀವ ನೀನಲ್ಲ ದೇವರು ನೀನಲ್ಲ ನಿನ್ನನ್ನು ತಿಳಿದರೆ ನಿನ್ನೇ ತಿಳಿದಾಗ ಆಯಿತು ದೇವರನ್ನು ತಿಳಿದಾಗ ಆಗಲಿಲ್ಲ ಆದ್ದರಿಂದ ನಿನಗೆ ನಿನ್ನ ಜ್ಞಾನದಿಂದ ಮೋಕ್ಷವಾಗ್ತದೆ ಅಂತ ಭಾವಿಸಬೇಡ ಮತ್ತು ಯಾರು ಕೊಡುವವರು ಮೋಕ್ಷ ಅಹಂಶ್ರೇಯೋ ವಿಧಾಸ್ಯಾಮಿ ಯಥಾಧೀಕಾರ ಈಶ್ವರ ನಿಮ್ಮ ನಿಮ್ಮ ಅಧಿಕಾರ ಅಂದರೆ ಯೋಗ್ಯತೆ ಯೋಗ್ಯತಾನುಗುಣವಾಗಿ ನೀವು ನನ್ನನ್ನು ಯಥಾರ್ಥವಾಗಿ ತಿಳಿದುಕೊಂಡು ಭಜಿಸಿದರೆ ನಾನು ಮೋಕ್ಷವನ್ನು ನಿಮಗೆ ನೀಡುತ್ತೇನೆ ಹೊರತು ನಿಮ್ಮನ್ನು ನೀವು ತಿಳಿದು ನನಗೆ ಮೋಕ್ಷವಾಗ್ತದೆ ಅಂತ ಭಾವಿಸಬೇಡಿ ಇದು ಮೋಕ್ಷಧರ್ಮೇಶು ಹೀಗೆ ಹೇಳುವವರು ಕೆಲವರಿದ್ದಾರೆ ದೇವರ ಸುದ್ದಿಗೆ ಹೋಗೋದಿಲ್ಲ ತಮ್ಮ ಜ್ಞಾನದಿಂದಲೇ ದೇಹಾತ್ಮ ವಿವೇಕ ಆದರೆ ಸಾಕು ಮೋಕ್ಷ ದೇಹದಿಂದ ವಿಲಕ್ಷಣವಾದ ಜೀವ ತನ್ನ ಸ್ವರೂಪವನ್ನು ತಾನು ತಿಳಿದರೆ ಅಷ್ಟರಿಂದಲೇ ಅವನಿಗೆ ಮೋಕ್ಷ ಆಗ್ತದೆ ಅಂತ ಇದು ನಮ್ಮ ಸಿದ್ಧಾಂತದಲ್ಲಿಯೂ ದೇಹ ಮತ್ತು ಜೀವರನ್ನು ಒಂದು ಅಂತ ತಿಳಿಯಬಾರದು ದೇಹದಿಂದ ಭಿನ್ನನಾಗಿದ್ದಾನೆ ಜೀವ ಅಂತ ತಿಳಿಯಬೇಕು ಅನ್ನುವುದು ಸತ್ಯ ಜೀವನ ಬಗ್ಗೆಯೂ ಸರಿಯಾದ ತಿಳುವಳಿಕೆ ಬೇಕು ಇಷ್ಟೇ ಸಾಲದು ಕೇವಲ ದೇಹದಿಂದ ಭಿನ್ನನಾದ ಜೀವನ ಸ್ವರೂಪವನ್ನು ತಿಳಿದ ಮಾತ್ರಕ್ಕೆ ಮೋಕ್ಷ ಅಲ್ಲ ಆ ಪರಮಾತ್ಮನ ಸ್ವರೂಪವನ್ನು ಗುಣಪೂರ್ಣತ್ವೇನ ತಿಳಿದು ಅದರಿಂದ ಮೋಕ್ಷವನ್ನು ಪಡೆಯಬೇಕೇ ಹೊರತು ಬರೀ ಜೀವಸ್ವರೂಪ ಜ್ಞಾನದಿಂದ ಮೋಕ್ಷ ಅಂತ ಬೇರೆ ವಾದಿಗಳೆಲ್ಲ ಏನು ಹೇಳುತ್ತಾರೋ ಅದು ಶಾಸ್ತ್ರಕ್ಕೆ ಸಮ್ಮತವಾದದ್ದಲ್ಲ ನಾಸ ಜಾನ ಮರಿಷ್ಯತಿ ನೈಧತೆ ಅಸೌ ನ ಕ್ಷೀಯತೆ ಚಾರಿಣಾಹಿ ಸರ್ವತ್ರ ಶಶ್ವತನ ಪಾಯುಪಲಿ ಮಾತ್ರಂ ಪ್ರಾಣೋಯಚೇಂದ್ರಿಯ ಬಲೇನ ವಿಕಲ್ಪಿತ ಸತ್ ಪರಮಾತ್ಮನ ಮತ್ತೊಂದು ಮಹಿಮೆಯನ್ನು ಪಿಪ್ಪಲಾಯನರು ತಿಳಿಸ್ತಾರೆ ನಾಸೌ ಜಜಾನ ಸೃಷ್ಟಿ ಇಲ್ಲ ದೇವರಿಗೆ ಅನಾದಿ ನ ಮರಿಷ್ಯತಿ ಮರಣ ಇಲ್ಲ ನೈಧತೆ ಅಸೌ ವೃದ್ಧಿ ಇಲ್ಲ ಶಶ್ವದೇಹ ಪ್ರಕಾರ ವೃದ್ಧಿ ಇದೆ ಅನ್ನೋದೊಂದು ಗುಣ ನಿತ್ಯವೂ ಬೆಳಿತಾನೆ ಅನ್ನೋದೊಂದು ಗುಣ ಅಂತ ಅನ್ನಿಸ್ತದೆ ಗುಣ ಅಲ್ಲ ಅದು ನಿತ್ಯವೂ ಬೆಳಿತಾನೆ ಅಂದರೆ ಇಲ್ಲಿವರೆಗೆ ಆ ಬೆಳವಣಿಗೆ ಇರಲಿಲ್ಲ ಅಂತ ಅರ್ಥ ಬಂದು ಅದು ದೋಷದಲ್ಲಿ ಪರ್ಯವಸಾನವಾಗುತ್ತೆ ನೈಧತೇಸೌ ನ ವರ್ಧತೇ ವರ್ಧತೆ ನೋಕನೀಯಾನ್ ಕರ್ಮವನ್ನು ಮಾಡಿದರೆ ವೃದ್ಧಿ ಮಾಡದೇ ಇದ್ದಾಗ ಅವನಿಗೆ ಹ್ರಾಸ ಅಂತ ಇಲ್ಲ ಏಕಪ್ರಕಾರನಾಗಿರ್ತಾನೆ ನೈಧಸೇತವು ನ ಕ್ಷೀಯತೆ ವೃದ್ಧಿಯೂ ಇಲ್ಲ ಹ್ರಾಸವೂ ಇಲ್ಲ ಸಚನ ವಿದ್ಯತಿ ಚಾರಿಣಾಹಿ ಯಾವ ಶತ್ರುಗಳೂ ಅವನಿಗೆ ಶಸ್ತ್ರಾಸ್ತ್ರಗಳಿಂದ ಗಾಯಗೊಳಿಸಿ ಪೀಡೆಯನ್ನು ಉಂಟು ಮಾಡುವಂತಿಲ್ಲ ಸರ್ವತ್ರ ಶಾಶ್ವತ ಹಾಗಾದರೆ ಹೇಗಿದ್ದಾನೆ ಏಕಪ್ರಕಾರನಾಗಿದ್ದಾನೆ ಅನಪಾಯಿ ನಾಶರಹಿತನಾಗಿದ್ದಾನೆ ಉಪಲಭ್ಧಿ ಮಾತ್ರಂ ಜ್ಞಾನಸ್ವರೂಪನಾಗಿದ್ದಾನೆ ಇಂತಹ ಭಗವಂತ ಪ್ರಾಣೋಯಥೇಂದ್ರಿಯ ಬಲೇನೆ ವಿಕಲ್ಪಿತಂ ಸತ್ ಪ್ರಾಣದೇವರಂತೆ ಇವನು ವಿಕಲ್ಪಿತನಾಗಿದ್ದಾನೆ ಇಂದ್ರಿಯ ಬಲೆಯೇನೆ ವಿಕಲ್ಪಿತನಾಗಿದ್ದಾನೆ ಈ ಕೊನೆ ಮಾತಿನ ಅರ್ಥ ಸ್ಪಷ್ಟವಾಗುವುದಿಲ್ಲ ಏನು ವಿಕಲ್ಪಿತನಾಗುವುದು ಅಂದರೆ ಏನು ಅಂದರೆ ಅದಕ್ಕೆ ಶ್ರೀಮದಾಚಾರ್ಯರು ತಿಳಿಸ್ತಾರೆ ಯಥೇಂದ್ರಿಯ ಪ್ರಾಣ ತಕ್ತಿಯ ವಿಕಲ್ಪ್ಯತೆ ದೃಷ್ಟಿದಹ್ತಿತಶ್ಚೇತಿ ಮಚಿತೋ ಜ್ಞಾನದಸ್ತ ಇತ್ಯೇದೋ ವಾಚ್ಯ ಏಕೈವ ಮಹಾಬಲ ನಮ್ಮ ಎಲ್ಲ ಇಂದ್ರಿಯಗಳಿಗೂ ಮುಖ್ಯ ಪ್ರಾಣದೇವರು ನಿಯಾಮಕರಾಗಿದ್ದಾರೆ ಚಕ್ಷುರಿಂದ್ರಿಯ ಶ್ರೋತೇಂದ್ರಿಯಗೀಂದ್ರಿಯ ಮನಸ್ಸು ಎಲ್ಲದಕ್ಕೂ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎಲ್ಲಾ ಇಂದ್ರಿಯಗಳಿಗೂ ಪ್ರಾಣದೇವರೇ ನಿಯಾಮಕರು ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಎಲ್ಲಾ ಇಂದ್ರಿಯಗಳಿಗೂ ಒಂದೇ ಕಾಮನ್ ಹೆಸರಿದೆ ಪ್ರಾಣಾಹ ಅಂತ ಯಾಕೆಂದರೆ ಎಲ್ಲ ಇಂದ್ರಿಯಗಳು ಪ್ರಾಣದೇವರಿಂದ ನಿಯಮ್ಯವಾರದ್ದರಿಂದ ಪ್ರಾಣಾಹ ಅಂತ ಕರೀತಾರೆ ಅಂತಹ ಪ್ರಾಣದೇವರು ಅವರು ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದರೆ ಅವರು ದೃಷ್ಟಿದಹ ನಮಗೆ ದೃಷ್ಟಿಯನ್ನು ದರ್ಶನವನ್ನು ಕಣ್ಣಿನಿಂದ ವಸ್ತುಗಳನ್ನು ತೋರಿಸ್ತಾರೆ ಪ್ರಾಣದೇವರು ಮತ್ತೇನು ಕೆಲಸ ಮಾಡ್ತಾರೆ ಶ್ರುತಿದಹ ಶ್ರೋತೇಂದ್ರಿಯದಿಂದ ಶಬ್ದ ಕೇಳುವಂತೆ ಮಾಡುತ್ತಾರೆ ಮನಸ್ಸಿಗೆ ಬುದ್ಧ ಜ್ಞಾನವನ್ನು ನೀಡುತ್ತಾರೆ ಮನಸ್ಸಿನಿಂದ ನಾವು ಪದಾರ್ಥಗಳನ್ನು ತಿಳಿದುಕೊಳ್ಳುವ ಹಾಗೆ ಮಾಡುತ್ತಾರೆ ಸ್ಮರಣೆ ಮೊದಲಾದ ಅನೇಕ ಕಾರ್ಯಗಳನ್ನು ಮನಸ್ಸಿನಿಂದ ಮಾಡಿಸ್ತಾರೆ ಇತ್ಯಾದಿಯಾಗಿ ನಾವು ಹೇಳುತ್ತೇವೆ ಮತಿದೋ ಜ್ಞಾನದ ಸ್ತಥ ಅಂತ ಅವರಿಗೆ ದೃಷ್ಟಿದ ಶ್ರುತಿದ ಮತಿದ ಜ್ಞಾನದ ಹೀಗೆ ನಾನಾ ರೀತಿಯಿಂದ ವಾಯುದೇವರನ್ನು ನಾವು ಕಲ್ಪನೆ ಮಾಡುತ್ತೇವೆ ವಿಕಲ್ಪಿತರಾಗ್ತಾರೆ ವಿವಿಧ ಗುಣವುಳ್ಳವರಾಗಿ ನಮ್ಮಿಂದ ತಿಳಿಯಲ್ಪಡ್ತಾರೆ ಕಲ್ಪನೆ ಅಂದರೆ ಇಲ್ಲಿ ಭ್ರಮ ಅಂತ ಅರ್ಥದಲ್ಲಿ ಅಲ್ಲ ತಿಳಿಯೋದಷ್ಟೇ ವಿವಿಧ ಗುಣವುಳ್ಳವರಾಗಿ ವಿವಿಧ ವಿಶೇಷಣಗಳಿಂದ ನಾವು ವಾಯುದೇವರನ್ನು ತಿಳಿತೇವೆ ಒಬ್ಬ ವಾಯುದೇವರನ್ನೇ ವಿವಿಧ ಗುಣವುಳ್ಳವರೆಂಬುದಾಗಿ ತಿಳಿತೇವೆ ಕಾರಣ ಏನು ಅವರ ಕಾರ್ಯಗಳು ವಿವಿಧವಾದದ್ದರಿಂದ ಒಂದೊಂದು ಇಂದ್ರಿಯದಲ್ಲಿದ್ದು ಒಂದೊಂದು ಕಾರ್ಯವನ್ನು ಮಾಡುತ್ತಾರೆ ಆ ಇಂದ್ರಿಯಗಳ ಶಕ್ತಿಯನ್ನ ನೋಡಿಕೊಂಡು ಆ ಇಂದ್ರಿಯಗಳ ಶಕ್ತಿಗಳಿಗೆ ಪ್ರೇರಕರಾದ ವಾಯುದೇವರನ್ನ ಆ ಕಾರ್ಯ ಮಾಡಿದವರು ಎಂಬುದಾಗಿ ನಾವು ತಿಳಿತೇವೆ ಕಣ್ಣಿನಲ್ಲಿದ್ದು ತೋರಿಸಿದಾಗ ದೃಷ್ಟಿದ ಅಂತೇವೆ ಕಿವಿಯಲ್ಲಿದ್ದು ಕೇಳಿಸಿದಾಗ ಶ್ರುತಿದ ಅಂತೇವೆ ಅವರು ಬೇರೆಯಲ್ಲ ಒಬ್ಬರೇ ವಾಯುದೇವರೇ ಅವಂತರ ಅಭಿಮಾನಿಗಳು ಬೇರೆ ಇದ್ದಾರೆ ಮುಖ್ಯವಾಗಿ ವಾಯುದೇವರು ದೃಷ್ಟಿಯಾದಿ ಶಕ್ತಿ ತಸೈವ ತೋನ ಅನ್ಯಸ್ಸೆ ಕಸಿಸಿದೆ ಮುಖ್ಯವಾಗಿ ಅವರಿಗೆ ಆ ಶಕ್ತಿ ಇರೋದು ಇದು ಉದಾಹರಣೆ ಹೇಗೋ ಅದರಂತೆ ಪರಮಾತ್ಮನೂ ಕೂಡ ಬರೀ ಇಂದ್ರಿಯಗಳಲ್ಲ ಪ್ರಪಂಚದ ಎಲ್ಲ ವಸ್ತುಗಳಲ್ಲಿ ಪ್ರಕೃತಿ ತತ್ವವನ್ನು ಆರಂಭ ಮಾಡಿಕೊಂಡು ಒಂದು ಸಣ್ಣ ತರಣದವರೆಗೆ ಪ್ರತಿಯೊಂದು ವಸ್ತು ಜ ಜಡ ಹಾಗೂ ಚೇತನಗಳಲ್ಲಿ ದೇವರು ಇದ್ದು ಆ ಶಕ್ತಿಗಳಿಗೆ ಪ್ರೇರಕನಾದದ್ದರಿಂದ ಅವನನ್ನು ನಾವು ವಿಕಲ್ಪ ಮಾಡ್ತೇವೆ ವಿವಿಧ ಶಕ್ತಿ ಉಳ್ಳವನಾಗಿದ್ದಾನೆ ಎಂಬುದಾಗಿ ತಿಳಿತೇವೆ ಕಾರ್ಯದಿಂದ ಕಾರಣವನ್ನು ಅನುಮಾನ ಮಾಡೋದು ಮೈಕ್ ಒದರ್ತಾ ಇದೆ ಹಾಗಾದರೆ ಈ ತರಹದ ಧ್ವನಿವರ್ಧನ ಶಕ್ತಿ ದೇವರಲ್ಲಿದೆ ಅಂತ ನಾವು ತಿಳಿಯು ದೇವರಲ್ಲಿ ಧ್ವನಿವರ್ಧನ ಶಕ್ತಿ ಇದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಈ ಜಡ ವಸ್ತುವಿನಲ್ಲಿ ಧ್ವನಿವರ್ಧನ ಶಕ್ತಿ ಇದೆ ಅಂತ ತಿಳಿದರೆ ಹಾಗಾದರೆ ಇದು ಸ್ವತಂತ್ರ ಅಲ್ಲ ಇದಕ್ಕೆ ಪ್ರೇರಕನಾದ ಭಗವಂತನಲ್ಲಿ ಈ ಶಕ್ತಿ ಇದೆ ಸೂರ್ಯನಲ್ಲಿ ಪ್ರಕಾಶ ನೀಡುವ ಶಕ್ತಿ ಇದೆ ಹಾಗಾದರೆ ಭಗವಂತನಲ್ಲಿ ಪ್ರಕಾಶ ನೀಡುವ ಶಕ್ತಿ ಇದೆ ಹೀಗೆ ಜಗತ್ತಿನ ಚೇತನಾಚೇತನಾತ್ಮಕವಾದ ಸಕಲ ವಸ್ತುಗಳಲ್ಲಿರುವ ಎಲ್ಲ ಶಕ್ತಿಗಳೂ ಕೂಡ ಪ್ರೇರಕನಾದ ಭಗವಂತನಲ್ಲಿ ಉಂಟು ಎಂಬುದಾಗಿ ಭಗವಂತನನ್ನು ನಾವು ತಿಳಿಯಬೇಕು ಇಂದ್ರಿಯಗಳ ಶಕ್ತಿಯನ್ನು ನೋಡಿ ಪ್ರೇರಕರಾದ ವಾಯುದೇವರಲ್ಲಿ ಆ ಎಲ್ಲ ಶಕ್ತಿ ಇದೆ ಅಂತ ತಿಳಿದಂತೆ ಏನು ಸದ್ರೂಪಕಂ ಬ್ರಹ್ಮ ತತ್ತಚ್ಛಕ್ತಿಯ ವಿಕಲ್ಪ್ಯತೆ ಏಕಮೇವ ಆದರೆ ಬ್ರಹ್ಮ ಮಾತ್ರ ಹತ್ತಲ್ಲ ನೂರಲ್ಲ ಒಬ್ಬನೇ ಮಹಾಶಕ್ತಿ ಪ್ರಾಣಸಾಪಿ ಬಲಪ್ರದಂ ಇತಿ ಹರಿವಂಶೇಶ್ ಈಗ ಸ್ವಲ್ಪ ಉದಾಹರಣೆ ಕೊಟ್ಟರು ಇಂದ್ರಿಯಗಳ ಕಾರ್ಯಗಳನ್ನು ಪ್ರಾಣದೇವರು ಹೇಗೆ ಮಾಡಿಸ್ತಾರೋ ಹಾಗೆ ಇನ್ನುಳಿದ ಎಲ್ಲ ಕಾರ್ಯಗಳನ್ನು ದೇವರು ಮಾಡಿಸ್ತಾನೆ ಅಂತ ಅಂದರೆ ಸ್ವಲ್ಪ ಹಂಚಿಕೊಟ್ಟಾಗಾಯಿತು ಪ್ರಾಣದೇವರಿಗೆ ಇಂದ್ರಿಯಗಳ ಕೆಲಸ ನಿನ್ನದು ಇನ್ನುಳದ್ದೆಲ್ಲ ನನ್ನದು ಅಂತ ಅಲ್ಲ ಉದಾಹರಣೆಗೆ ಮಾತ್ರ ಅದನ್ನು ಹೇಳಿದ್ದು ಆ ಇಂದ್ರಿಯಗಳಿಗೆ ಶಕ್ತಿಯನ್ನು ಕೊಟ್ಟು ಕಾರ್ಯ ಮಾಡಿಸುವವಿದೇವರಿಗೂ ಶಕ್ತಿಯನ್ನು ಕೊಟ್ಟು ಆ ಕಾರ್ಯ ಮಾಡಿಸುವವನು ದೇವರೇ ಕೊನೆಗೆ ಮತ್ತೆ ಸರ್ವ ಕಾರ್ಯಕರ್ತರು ಆರದ್ದರಿಂದ ಅವನಿಗೆ ಸರ್ವಶಕ್ತಿಗಳಿವೆ ಎಂಬುದಾಗಿ ನಾವು ತಿಳಿಯಬೇಕು ಅದಕ್ಕೆ ಶ್ರೀನಿವಾಸ ತೀರ್ಥರು ಒಟ್ಟು ಅಭಿಪ್ರಾಯವನ್ನು ತಿಳಿಸ್ತಾರೆ ಯಥ ಇಂದ್ರಿಯಣ ಬಲೇನ ರೂಪಾಯಿ ದರ್ಶನ ಜನನ ಶಕ್ಖ್ಯ ಕಾರ್ಯೇಣ ಇಂದ್ರಿಯಣ ತಕ್ತಿಪ್ರದ ಮುಖ್ಯಪ್ರಾಣ ವಿವಿಧ ದೃಷ್ಟಿಯಾದಿಪ್ರದತ್ವರು ಕಲ್ಪಿತೋ ಸದ್ಬ್ರಹ್ಮ ತತ್ತದಗ್ನಾದಿ ಪದಾರ್ಥಸ್ಥಿತದಾಹಕತ್ವಾಶಕ್ತಿ ರೂಪ ಕಾರ್ಯೇಣ ತತ್ರ ತತ್ರ ಸ್ಥಿತ್ ತತ್ತತ್ಪದಾರ್ಥಗತ ಶಕ್ದ ವಿವಿಧ ರೂಪತ್ೇನ ಕಲ್ಪೆತೆ ಇದೀಗ ನಾನು ಹೇಳಿದ್ದಕ್ಕೇನೆ ವಾಕ್ಯವನ್ನು ಓದಿದೆ ಪ್ರಮಾಣ ಅಷ್ಟೆ ಆ ಪದಾರ್ಥಗಳಲ್ಲಿರುವ ಆ ಶಕ್ತಿಯನ್ನು ಕೊಡುವ ಆ ಭಗವಂತನ ವಿಶಿಷ್ಟವಾದ ಮಹಿಮೆಯನ್ನು ನಾವು ತಿಳಿಯಬೇಕು ಅಂಡೇಶು ಪೇಷುಷು ತರುಷ್ವವನಿ ಸ್ಥಿತು प्राणेन जीव उपधावति तत्र तत्र ಛನ್ನೇ ಮತಿಂದ್ರಿಯ गुणेह ಅಹಮಿ ಚಿಪ್ ಅಹಮಿ ಚ ಪ್ರಸುಪ್ತೆ ಕೂಟಸ್ಥ ಆಶಯ ಮೃತೆ ತದನುಸ್ಮೃತಿರ್ನ್ ಈ ಜೀವ ಬೇರೆ ಬೇರೆ ತರಹದ ದೇಹಗಳಲ್ಲಿ ಹೋಗ್ತಾನೆ ಒಂದು ದೇಹ ಬಿಟ್ಟು ಮತ್ತೊಂದು ದೇಹಕ್ಕೆ ಹೋಗ್ತಾನೆ ಮರಣ ಹೊಂದಿದ ಮೇಲೆ ದೇಹ ದೇಹಾಂತರ ಪ್ರವಿಶತಿ ಅದರಂತೆ ಸುಷುಪ್ತಿ ಕಾಲದಲ್ಲಿಯೂ ಕೂಡ ಪ್ರಾಜ್ಞನಾಮಕ ಪರಮಾತ್ಮನಲ್ಲಿ ಇವನು ಪ್ರವೇಶ ಮಾಡ್ತಾನೆ ಆನಂದವನ್ನು ಅನುಭವಿಸ್ತಾನೆ ಮತ್ತೆ ಹೊರಗೆ ಬರ್ತಾನೆ ಜಾಗ್ರತಾವಸ್ಥೆಯಲ್ಲಿ ತನ್ನ ಕಾರ್ಯಗಳನ್ನು ವಿಶ್ವನಾಮಕ ಪರಮಾತ್ಮನ ಪ್ರೇರಣೆಯಂತೆ ಮಾಡ್ತಾ ಇರ್ತಾನೆ ಈ ಎರಡೂ ಅವಸ್ಥೆಗಳಲ್ಲಿಯೂ ಕೂಡ ಇವನು ನೇರವಾಗಿ ಕಾರ್ಯವನ್ನು ಮಾಡೋದಿಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಿಂದ ಸಹಿತವಾಗಿ ಪ್ರಾಣದೇವರಿಂದ ಸಹಿತನಾಗಿ ಪರಮಾತ್ಮನಲ್ಲಿ ಪ್ರವೇಶ ಮಾಡೋದು ಸುಷುಪ್ತಿ ಕಾಲದಲ್ಲಿ ದೇಹದಿಂದ ದೇಹಾಂತರಕ್ಕೆ ಹೋಗಬೇಕಾದರೂ ಪ್ರಾಣದೇವರಲ್ಲಿ ಪ್ರವೇಶ ಮಾಡೋದು ದೇವತೆಗಳಿಂದ ಸಹಿತನಾಗಿ ಪ್ರಾಣದೇವರು ಪರಮಾತ್ಮನಲ್ಲಿ ಪರಮಾತ್ಮ ದೇಹಾಂತರಕ್ಕೆ ಹೋದ ಅಂದರೆ ಜೀವ ದೇಹಾಂತರಕ್ಕೆ ಹೋದ ಅಂತ ಅರ್ಥನೇ ಹೊರತು ತನ್ನಷ್ಟಕ್ಕೆ ತಾನೇ ಇಷ್ಟು ಬಹಳ ಹೊತ್ತು ಈ ಮನೆಯೊಳಗಿದ್ದು ಸಾಕಾಯಿತು ಇದೇನಷ್ಟು ಚೆನ್ನಾಗಿಲ್ಲ ಅಂತ ಇನ್ನೊಂದು ಮನೆಗೆ ತನ್ನ ಇಚ್ಛೆಯಿಂದ ತಾನು ಸಹಜವಾಗಿ ನಡೆದು ಹೋಗುವಂತೆ ಈ ದೇಹದಿಂದ ಇನ್ನೊಂದು ದೇಹಕ್ಕೆ ಸ್ವತಂತ್ರವಾಗಿ ಹೋಗಲಾರ ಇವನು ಪ್ರಾಣದೇವರೊಳಗೆ ಹೋಗೋನಷ್ಟೇ ಪ್ರಾಣದೇವರು ಪರಮಾತ್ಮನಲ್ಲಿ ಪ್ರವೇಶ ಮಾಡಿ ಪರಮಾತ್ಮ ಇನ್ನೊಂದು ದೇಹಕ್ಕೆ ಹೋದ ಅಂದರೆ ಇವರೆಲ್ಲರೂ ಕೂಡಿ ಇನ್ನೊಂದು ದೇಹಕ್ಕೆ ಹೋಗ್ತಾರೆ ಈ ರೀತಿಯ ದೇವರ ಮಹಿಮೆಯನ್ನು ಹೇಳ್ತಾರೆ ಹೀಗಾಗಿ ಇದು ನಿಷ್ಠ ಉತ್ಕರ್ಷವನ್ನು ಹೇಳ್ತಾ ಇದ್ದಾರೆ ಅದನ್ನು ಮರಿಯಬೇಡಿ ಪಿಪ್ಪಲಾಯನರು ಎಷ್ಟು ಪರತಂತ್ರ ನೋಡಿ ಜೀವ ಇವನಿಗೆ ಮಲಗುವಾಗಲೂ ದೇಹಾಂತರ ಪ್ರವೇಶ ಮಾಡುವಾಗಲೂ ಸ್ವಾತಂತ್ರ್ಯ ಇಲ್ಲ ಇಲ್ಲಿ ಶಬ್ದಾರ್ಥಗಳನ್ನು ಆಚಾರ್ಯರು ತಿಳಿಸ್ತಾರೆ ಪೇಶಿ ಅಂದರೆ ಏನು ಪೇಶೋ ಜರಾಯುರುದಿಷ್ಟ ಪೇಶ ಅಂದರೆ ಗರ್ಭದ ಚೀಲ ಗರ್ಭಕೋಶ ಅಥವಾ ಸುವರ್ಣಂ ಪೇಶ ಉಚ್ಯತೆ ಬಂಗಾರಕ್ಕೂ ಪೇಶ ಅಂತ ಕರೀತಾರೆ ಮೃದುಪಿಂಡಶ್ಚ ಪೇಶಂ ಮೃದುವಾದ ಪಿಂಡಕ್ಕೂ ಪೇಶ ಅಂತಾರೆ ಕ್ವಚಿತ್ ಭದ್ರಮ ಪೀಷ್ಯತೆ ಮಂಗಲವಾದ ವಸ್ತುವಿಗೂ ಪೇಶ ಅಂತ ಈಗ ಪ್ರಕೃತದಲ್ಲಿ ಇತ್ಯಭಿಧಾನಂ ಇಲ್ಲಿ ಪೇಶಿಶು ಅಂದರೆ ಗರ್ಭದ ಚೀಲ ಜರಾಯುಜ ಜರಾಯುಜ ಅಂತ ಅಂಡಜ ಸ್ವೇದ ಉದ್ಭಿಜ್ಜ ಜರಾಯುಜ ಅಂತ ಆ ಗರ್ಭಕೋಶದಲ್ಲಿ ಗರ್ಭ ಬೆಳೆದು ಹುಟ್ಟುವ ಏನು ಮಾನವರೆಲ್ಲ ಇದ್ದಾರೆ ಪಶುಗಳು ಮಾನವರು ಇಂಥವರೆಲ್ಲ ಜರಾಯುಜರು ಆ ತರಹದ ಯೋನಿಗಳಿಗೆ ಪೇಶೆಗಳು ಅಂತ ಅಂಡದಿಂದ ಹುಟ್ಟುವ ಪಕ್ಷಿ ಮೊದಲಾದಂತಹ ಯೋನಿಗಳು ಅಂಡೇಶು ಪೇಶಿಷು ತರುಷು ಆ ತರುಗಳು ಗಿಡಗಳು ಅವು ಉದ್ಭಿಜ್ಜ ಅಂತ ಕರೀತಾರೆ ಬೀಜ ಹೀಗೆ ಭೂಮಿಯನ್ನು ಒಡೆದು ಮೇಲೆ ಬರುತ್ತದೆ ಆ ಬೀಜವನ್ನು ಭೇದನ ಮಾಡಿ ಭೂಮಿಯನ್ನು ಭೇದನ ಮಾಡಿ ಮೇಲೆ ಬರುವಂತಹ ವೃಕ್ಷಜಾತಿ ಅದು ಉದ್ಭಿತ ಅವನಿಸ್ಥಿತ ಅಂದರೆ ಯಾವುದು ಅಂದರೆ ಅದೇ ಸ್ವೇದಜ ಯಾಕೆ ಭೂಮಿಯಲ್ಲಿ ತೇವಾಂಶ ಇದ್ದಾಗ ಮಾತ್ರ ಅಲ್ಲಿಂದ ಅಂಕುರಗಳೆಲ್ಲ ಬರ್ತವೆ ಆದ್ದರಿಂದ ಅವುಗಳಿಗೆ ಸ್ವೇದಜ ಅಂತಾರೆ ಈ ಅಂಕುರಗಳೆಲ್ಲ ಕೆಲವು ಪ್ರಾಣಿಗಳು ಮತ್ಕುಣಾದಯ ಅಂತ ಕೆಲವು ಪದಾರ್ಥ ಕೆಲವು ಪ್ರಾಣಿಗಳು ಹುಳಗಳು ಹಸಿಯಲ್ಲಿರತ್ತೆ ಅಂಥಲ್ಲಿ ಹುಟ್ಟಿಕೊಳ್ತವೆ ಅವುಗಳಿಗೆ ಸ್ವೇದಜ ಅಂತರ್ಹ ಸ್ವೇದ ಅಂದರೆ ಬೆವರು ಅಂತ ಅರ್ಥ ಭೂಮಿಗೆ ಬೆವರು ಅಂದರೆ ಬೆವರಲ್ಲ ನೀರಿನ ಅಂಶ ಎಲ್ಲಿ ನೀರಿನ ಅಂಶ ಇದೆ ಅಲ್ಲಿ ಹುಟ್ಟುವಂತಹ ಮದ್ಗುಣಾದ ತಗಣೆ ಮೊದಲಾದವುಗಳೇನಿವೆ ಅವುಗಳಿಗೆ ಸ್ವೇದಜ ಅಂತಾರೆ ಅದನ್ನು ಬರೀತಾರೆ ಶ್ರೀಮದಾಚಾರ್ಯರು ಅವನಿಶ್ಚಿತೇಶು ಸ್ವೇದಜೇಶು ಭೂಸ್ವೇದೇನ ಹಿ ಕೆಲವೊಮ್ಮೆ ಸ್ವೇದ ಇಲ್ಲದೇ ಇದ್ದಾಗಲೂ ಹುಟ್ಟುತ್ತವೆ ಅವು ಇಲ್ಲ ಅಂತಲ್ಲ ಪ್ರಾಯ ಭೂಮಿಯಲ್ಲಿ ಸ್ವೇದ ಇದ್ದಾಗ ಜಲಾಂಶ ಇದ್ದಾಗ ಹುಟ್ಟುವ ವಸ್ತುಗಳಾರದ್ದರಿಂದ ಅವುಗಳನ್ನು ಸ್ವೇದಜ ಅಂತ ಕರೆದಿದ್ದಾರೆ ಸರಿ ಹಾಗಾದರೆ ಜೀವ ಈ ಜೀವ ಅಂಡೇಶು ಪೇಷಿಷು ತರುಷು ಅವನಿಸ್ಥಿತೇಶು ಅಂಡಜ ಪಕ್ಷಿ ಮೊದಲಾದವುಗಳು ಪೇಶಿಗಳು ಜರಾಯುಜವಾದ ಮಾನವಾದಿಯೋನಿಗಳು ತರುಷು ಬೀಜದಿಂದ ಒಡೆದು ಬರುವ ವೃಕ್ಷಾದಿ ಉದ್ಭಿಜ ಜಾತಿಗಳು ಅವನಿಸ್ಥಿತೇಶು ಭೂಮಿಯಲ್ಲಿರುವ ತೇವಾಂಶ ಇದ್ದಾಗ ವಿಶೇಷವಾಗಿ ಹುಟ್ಟುವ ಕೆಲವು ಜಾತಿಗಳು ಇಂತಹ ದೇಹಗಳಲ್ಲಿ ಉಪಧಾವತಿ ಒಂದೊಂದು ದೇಹದಲ್ಲಿ ಇವನು ಪ್ರವೇಶ ಮಾಡ್ತಾನಲ್ಲ ಆಗ ಪ್ರಾಣೇನ ಉಪಧಾವತಿ ಮುಖ್ಯ ಪ್ರಾಣದೇವರಿಂದ ಸಹಿತವಾಗೇ ಇವನು ದೇಹ ದೇಹಾಂತರವನ್ನು ಸೇರ್ತಾನೆ ಆಗ ಕೂಟಸ್ಥ ಆಸ ಪ್ರಾಣದೇವರಿಂದ ಸಹಿತವಾಗಿ ಇವನೇನು ದೇಹದಿಂದ ದೇಹಾಂತರಕ್ಕೆ ಹೋಗ್ತಾನೋ ಆಗಲೂ ಕೂಡ ಕೂಟಸ್ಥನಾದ ನಿರ್ವಿಕಾರನಾದ ಪರಮಾತ್ಮನಲ್ಲಿಯೇ ಇವನು ಪ್ರವೇಶ ಮಾಡಿರ್ತಾನೆ ಎನ್ನುವುದನ್ನು ತಿಳಿಯಿರಿ ಅದರಂತೆ ಛನ್ನೆ ಮತೀಂದ್ರಿಯ ಗುಣೆ ಮತಿ ನಮ್ಮ ಮನಸ್ಸು ಇಂದ್ರಿಯ ಜ್ಞಾನೇಂದ್ರಿಯ ಹಾಗೂ ಕರ್ಮೇಂದ್ರಿಯಗಳು ಇವುಗಳೆಲ್ಲವೂ ಕೂಡ ಅಹಮಿಚ ಅಹಂಕಾರ ನಾನು ಕರ್ತ ನಾನು ಭೋಕ್ತ ಎಂಬ ತಿಳುವಳಿಕೆಯನ್ನು ನೀಡುವ ಅಹಂಕಾರ ತತ್ವವೂ ಪ್ರಸುಪ್ತೆ ಏನೂ ಕಾರ್ಯ ಮಾಡದೆ ಉಪರತವಾಗಿರ್ತವೆ ಸುಷುಪ್ತಿ ಕಾಲದಲ್ಲಿ ಏನು ಗೊತ್ತಾಗಿರೋದಿಲ್ಲ ನಾನು ಮಾಡುತ್ತೇನೆ ನಾನು ಊಟ ಮಾಡುವುದು ನಾನು ನಿಲ್ತೇನಿದೆ ಅಲ್ಲ ಎಚ್ಚರ ಇದ್ದಾಗ ಅವಕಾಶ ಮಲಗಿದಾಗ ಅಹಂಕಾರದ ಕಾರ್ಯವಾದಂತಹ ಅಹಂಕರ್ತ ಅಹಂಭೋಕ್ತ ಎಂಬ ಅಭಿಮಾನವೂ ಇರೋದಿಲ್ಲ ಇನ್ನುಳಿದ ಜ್ಞಾನೇಂದ್ರಿಯಗಳಾದ ಕಣ್ಣು ಕಿವಿ ಮೊದಲಾದವುಗಳಿಂದ ಮಾಡಬೇಕಾದ ನೋಡುವ ಕೇಳುವ ಮಾತನಾಡುವ ಯಾವ ಕೆಲಸಗಳೂ ಇರೋದಿಲ್ಲ ಅಂತಹ ಪ್ರಸಂಗದಲ್ಲಿಯೂ ಕೂಡ ಇವನು ಎಲ್ಲಿರ್ತಾನೆ ಕೂಟಸ್ಥ ಆಸ ನಿರ್ವಿಕಾರನಾದ ಪ್ರಾಜ್ಞಾನಾಮಕನಾದ ಪರಮಾತ್ಮನಲ್ಲಿಯೇ ಪ್ರವೇಶ ಮಾಡಿರ್ತಾನೆ ಪ್ರಾಣದೇವರ ದ್ವಾರ ಅವನ ಎಂಥವನು ಭಗವಂತ ಯಮೃತೇ ತದನುಸ್ಮೃತಿರ್ನ ಆ ಪರಮಾತ್ಮನ ಅನುಗ್ರಹ ಇಲ್ಲದೇ ಇದ್ದರೆ ಎಚ್ಚರವಾದ ಮೇಲೂ ನಾವು ಇಷ್ಟು ಹೊತ್ತು ಸುಖವಾಗಿ ಮಲಗಿದ್ದೆವು ಅನ್ನುವ ನೆನಪು ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಏತಾವಂತ ಕಾಲಂ ಸುಖಮಹಂ ಅಸ್ವಾಪ್ಸಂ ಇಷ್ಟು ಹೊತ್ತು ನನಗೆ ಬಹಳ ಸುಖವಾಗಿ ನಿದ್ರೆಯಾಯಿತು ಗಾಢ ನಿದ್ರೆ ಆಯಿತು ಅಂತ ಒಂದು ಆನಂದ ಆಗ್ತದೆ ಆ ಆನಂದ ಆಗೋದು ಸುಷುಪ್ತಿ ಕಾಲದಲ್ಲಿ ಎದ್ದ ಆನಂದ ಆಯಿತು ಅಂತನ್ನುವ ಪರಾಮರ್ಶ ಬರೋದು ನೆನಪು ಬರೋದು ಕೂಡ ಆ ಅಂತರ್ಯಾಮಿಯಾದ ಭಗವಂತನ ಪ್ರಾಜ್ಞನಾಮಕ ಪರಮಾತ್ಮನ ಪ್ರೇರಣೆಯಿಂದ ಯಮೃತೆ ತದನುಸ್ಮೃತಿರ್ನ ಎಂಬುದಾಗಿ ಹೇಳುತ್ತಾರೆ ಈ ಶ್ಲೋಕದ ಅಭಿಪ್ರಾಯವನ್ನು ಪ್ರಮಾಣಪುರಸ್ಸರವಾಗಿ ಆಚಾರ್ಯರು ತಿಳಿಸಿಕೊಡ್ತಾರೆ ದೇಹದ ದೇಹಾಂತರಗತವು ಪ್ರವಿಷೇತ್ ಪ್ರಾಣ ಜೀವಃ ಜೀವ ಒಂದು ದೇಹದಿಂದ ಇನ್ನೊಂದು ದೇಹದಲ್ಲಿ ಹೋಗಬೇಕಾದರೆ ಅವನಿಗೊಂದು ವಾಹನ ಬೇಕು ಆ ವಾಹನ ಯಾವುದು ವಾಯುದೇವರೇ ವಾಹನ ಅಂದರೆ ಸಣದು ಅಂತ ತಿಳ್ಕೊಬೇಡ್ರಿ ನಮ್ಮನ್ನು ಅಸ್ವತಂತ್ರರಾದದ್ದರಿಂದ ಕರೆದುಕೊಂಡು ಹೋಗುವುದಕ್ಕೆ ಅನುಗ್ರಹ ಮಾಡುವುದಕ್ಕೋಸ್ಕರ ವಾಯುದೇವರು ನಮ್ಮನ್ನು ಹೊತ್ತುಕೊಂಡು ಹೋಗ್ತಾರೆ ಉಪಕಾರ ಮಾಡುವುದಕ್ಕೆ ದೇಹದ ದೇಹಾಂತರಗತವು ಪ್ರವಿಷೇ ಪ್ರಾಣಮೀವತು ಅದಕ್ಕಾಗಿಯೇ ಪರಮಾತ್ಮನಿಗೆ ವಾಯುವಾಹನ ಅಂತ ಕರೀತಾರೆ ವರದೋ ವಾಯುವಾಹನ ವಾಯುರೇವ ವಾಹನಂ ಯಸ್ಮಾತ್ ಸಹ ಯಾವ ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಜೀವರಿಗೆ ವಾಯುದೇವರೆಂಬ ವಾಹನ ದೊರಕಿದ್ದಾರೆ ದೇಹದಿಂದ ದೇಹಾಂತರಕ್ಕೆ ಹೋಗಬೇಕಾದರೆ ವಾಯುದೇವರೆಂಬ ವಾಹನವನ್ನು ಎಲ್ಲ ಜೀವರಾಶಿಗಳಿಗೆ ಕೊಟ್ಟವನು ಭಗವಂತ ಆದ್ದರಿಂದ ಅವನಿಗೆ ವಾಯುವಾಹನ ಅಂತ ಅವನಿಗೆ ವಾಯುದೇವರು ವಾಹನರಾಗಿದ್ದಾರೆ ಎನ್ನುವುದೊಂದು ಸರಿ ನಮ್ಮೆಲ್ಲರಿಗೂ ವಾಯುದೇವರು ವಾಹನರಾಗುವಂತೆ ಮಾಡಿದ್ದಾನೆ ಪರಮಾತ್ಮ ಅನ್ನೋದಕ್ಕೋಸ್ಕರನೇ ಅವನು ವರದ ವರ ಉತ್ತಮವಾದಂತಹ ದೇಹವನ್ನು ನಮಗೆ ಕೊಡ್ತಾನೆ ಅಥವಾ ವಾಯುದೇವರೆಂಬ ವಾಹನವನ್ನು ನಮಗೆ ನೀಡಿ ಪ್ರಾಜ್ಞಾನಾಮಕನಾದ ಪರಮಾತ್ಮ ತನ್ನಲ್ಲಿ ನಾವು ಪ್ರವೇಶ ಮಾಡುವಂತೆ ಮಾಡಿಕೊಳ್ತಾನೆ ಅನ್ನುವುದಕ್ಕಾಗೇ ವರದ ಸ್ವರೂಪ ಸುಖವೆಂಬ ವರವನ್ನು ನಮಗೆ ಸುಷುಪ್ತಿ ಕಾಲದಲ್ಲಿ ಕೊಡ್ತಾನೆ ಯಾಕೆ ವಾಯುದೇವರೆಂಬ ವಾಹನದಲ್ಲಿ ಕುಳಿತು ನಾವು ಭಗವಂತನಲ್ಲಿ ಪ್ರವೇಶ ಮಾಡ್ತೇವೆ ವಾಯುದೇವರೆಂಬ ವಾಹನವನ್ನು ಮೊದಲು ಕೂಡಿದ್ರೊಳಗೆ ಕೂತೆ ಮುಂದೇನು ಬಾನನ್ನ ಹತ್ರ ಆ ವಾಯುದೇವರೆಂಬ ವಾಹನದಲ್ಲಿ ಕೂತ ಮೇಲೆ ತನ್ನೊಳಗೆ ಪ್ರವೇಶ ಮಾಡಿಸಿಕೊಳ್ತಾನೆ ಮಾಡಿಸಿಕೊಂಡ ಮೇಲೆ ವರದಃ ಸ್ವರೂಪ ಸುಖದ ಅನುಭವ ನಮಗಾಗುವಂತೆ ಸ್ವರೂಪ ಸುಖದ ವರವನ್ನು ಕೊಡ್ತಾನೆ ಅದಕ್ಕಾಗಿ ವರದೋ ವಾಯುವಾಹನ ಇಲ್ಲಿ ಪ್ರವೇಶ ದೇಹ ದೇಹಾಂತರಗತವು ಪ್ರವಿಷೇತ್ ಪ್ರಾಣಮೇವತು ಪ್ರಾಣದೇವರಲ್ಲಿ ನಾವು ಮೊದಲು ಪ್ರವೇಶ ಮಾಡ್ತೇವೆ ಜೀವಃ ಅಲ್ಲಿಗೆ ನಿಂದಿಸಬೇಕು ಪ್ರವಿಷೇತ್ ಪ್ರಾಣಮೇವತು ಜೀವಃ ಪ್ರಾಣಃ ಪರಾತ್ಮಾನಂ ಪ್ರಾಣದೇವರು ಪರಮಾತ್ಮನಲ್ಲಿ ಪ್ರವೇಶ ಮಾಡುತ್ತಾರೆ ಪರಮಾತ್ಮ ದೇಹಾಂತರಕ್ಕೆ ಹೋದ ನಾವು ದೇಹಾಂತರಕ್ಕೆ ಹೋಗ್ತೇವೆ ಏವಂ ಸುಪ್ತಾವಪ್ಪ ಸ್ಫುಟಂ ಸುಷುಪ್ತಿ ಕಾಲದಲ್ಲಿಯೂ ಹೀಗೆ ಇದು ದೇಹಾಂತರಕ್ಕೆ ಹೋಗುವಾಗ ಹೇಗೋ ಹಾಗೆ ಸುಷುಪ್ತಿ ಕಾಲದಲ್ಲಿಯೂ ನಾವು ಪ್ರಾಣನಲ್ಲಿ ಪ್ರಾಣ ಪರಮಾತ್ಮನಲ್ಲಿ ಇನ್ನುಳಿದ ದೇವತೆಗಳೇನು ಮಾಡ್ತಾರೆ ನಮಗೆ ಬರೀ ಪ್ರಾಣದೇವರ ಸಂಬಂಧ ಇಲ್ಲವಲ್ಲ ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ನಮಗೆ ಅನುಗ್ರಾಹಕರಾಗಿ ದೇಹದಲ್ಲಿರ್ತಾರೆ ದೇಹಾಂತರಕ್ಕೆ ಹೋಗುವಾಗ ಸುಷುಪ್ತಿ ಕಾಲದಲ್ಲಿ ಆ ದೇವತೆಗಳಿಗೂ ನಮಗೂ ಯಾವ ತರಹದ ಸಂಬಂಧ ಇರ್ತದೆ ಅವರೂ ಪ್ರಾಣದೇವರ ಅಧೀನರಾಗೇ ಇರ್ತಾರೆ ತದನ್ಯ ದೇವತಾ ಸರ್ವಾ ಪ್ರಾಣಸೈವ ವಶೇಷ್ಠಿತ ಪ್ರಾಣದೇವರು ಹೊಂಟರು ಅಂದರೆ ಆಯಿತು ನೀವೆಲ್ಲ ದೊಡ್ಡವರಪ್ಪ ಪ್ರಾಣದೇವರ ಹತ್ರ ಹೋಗಿಬಿಟ್ರಿ ಕಡೆಯಿಂದ ಕೆಲಸ ಮಾಡಿಕೊಡ್ರಿ ನಮ್ಮದೇನು ಸಂಬಂಧ ಹಾಗೆಲ್ಲ ಇಲ್ಲ ಯಾವು ಪ್ರಾಣದೇವರ ಹತ್ರ ಹೋದರೆ ಉಳಿದೆಲ್ಲ ದೇವತೆಗಳೂ ಕೂಡ ನಮ್ಮ ಜೊತೆಗೆ ದೇಹಾಂತರದಲ್ಲಿ ಬರ್ತಾರೆ ಇಲ್ಲದ್ರೆ ನಾವು ದೇಹಾಂತರಕ್ಕೆ ಹೋದಾಗ ಕುರುಡ್ರಾಗಬೇಕು ಕಿವುಡ್ರಾಗಬೇಕು ಹಾಗಾಗುವುದಿಲ್ಲ ಈ ಎಲ್ಲ ದೇವತೆಗಳು ನಮ್ಮ ಜೊತೆಗೆ ಬರ್ತಾರೆ ಪ್ರಾಣಸ್ತೈವ ವಶಸ್ಥಿತಾ ದೇಹಾಂತರಕ್ಕೆ ಹೋಗುವಾಗ ಸರಿ ಮಲಗುವಾಗ ಹೇಗೆ ಈಶಚ್ಚ ಸುಪ್ತ ಬದ್ಯಾಂತಿ ಕೂಡ ಸ್ವಲ್ಪ ಸುಪ್ತರಾದವರಂತೆ ಪ್ರಾಣದೇವರನ್ನು ಅವರೂ ಸೇರ್ತಾರೆ ನಮ್ಮ ಹಾಗೆ ನಾವು ಪ್ರಾಣದೇವರಲ್ಲಿ ಸೇರ್ತೇವೆ ನಮಗೆ ನಿಯಾಮಕರಾದ ತತ್ವಾಭಿಮಾನಿ ದೇವತೆಗಳು ಪ್ರಾಣದೇವರಲ್ಲಿ ಸೇರ್ತಾರೆ ನಾವು ಗಾಢರಾಗಿ ಸುಪ್ತರಾಗ್ತೇವೆ ಪ್ರಾಣದೇವರಿಗೆ ಸುಪ್ತಿ ಇಲ್ಲ ಉಳದ ದೇವತೆಗಳಿಗೂ supti ವಿಶೇಷವಾಗಿಲ್ಲ ನಮ್ಮಂತೆ ಈಶತ್ಸುಪ್ತ ವದ್ಯ ಅಂತೆ ತಾಮ್ರಪರ್ಣಿ ಆಚಾರ್ಯರ Abhipraya ಈ ವಿಷಯದಲ್ಲಿ Malagodilla ಮಲಗಿದಂತೆ ಇರ್ತಾರೆ ಏನು ಹಾಗಾದರೆ ಅದರ ಅಭಿಪ್ರಾಯ ಅಂತ ಅವರು ಹೇಳುತ್ತಾರೆ ಸ್ವಸ್ವ ವ್ಯಾಪಾರ ಅಭಿನಿವೇಶಾಭಿರೂಪ ಅಭಿನಿವೇಶ ಅಭಾವ ರೂಪ ಸುಪ್ತಿರೇವ ಅಥವಾ ಅಭಿನಿವೇಶ ಅಭಾವ ರೂಪ ಅಭಾವಾಪತ್ತಿರೇವ ಸುಪ್ತಿ ತಾವು ತಾವು ಯಾವ ಕಾರ್ಯವನ್ನು ಮಾಡಿಸುವುದರ ಬಗ್ಗೆ ಒಂದು ವಿಶೇಷವಾದ ಕಾಳಜಿಯನ್ನು ವಹಿಸ್ತಿರ್ತಾರೆ ಅದನ್ನು ಮಾಡೋದಿಲ್ಲ ಏನು ಕೆಲಸ ಈಗ ಅವನು ಮಲಗಿದಾಗ ನೋಡಿಸುವ ತೋರಿಸುವ ಕೆಲಸ ಸೂರ್ಯನ ಕೆಲಸ ಆ ತೋರಿಸುವ ಕೆಲಸವನ್ನು ಮಾಡಿಸಲೇಬೇಕು ಎಂಬ ಆಗ್ರಹದಿಂದ ಏನು ತೋರಿಸುವ ಕಾರ್ಯವನ್ನು ಸೂರ್ಯ ಎಚ್ಚರವಿದ್ದಾಗ ಮಾಡಿಸ್ತಾ ಇರ್ತಾನೆ ಅದನ್ನು ಮಾಡಿಸೋದಿಲ್ಲ ಇಷ್ಟೇ ಅವರ ಸೂಕ್ತ ಅದರಂತೆ ಉಳಿದ ದೇವತೆಗಳು ದಿಗ್ ದೇವತೆಗಳು ಅಶ್ವಿನಿ ದೇವತೆಗಳು ಘ್ರಾಣೇಂದ್ರಿಯದಿಂದ ವಾಸನೆ ಬರದೇ ಇರೋ ವಾಸನೆಯನ್ನು ತೋರಿಸ್ಬೇಕು ಕಿವಿಯಿಂದ ಕೇಳಿಸ್ಬೇಕು ಇದೆಲ್ಲ ಅವರ ಕೆಲಸ ಆ ಕೆಲಸವನ್ನು ಅತ್ಯಂತ ಕಾಳಜಿಯಿಂದ ಅದರ ಬಗ್ಗೆ ವಿಶೇಷ ಗಮನ ಇಟ್ಟು ವ್ಯವಸ್ಥಿತವಾದ ರೀತಿಯಲ್ಲಿ ಜಾಗೃತ ವ್ಯವಸ್ಥೆಯಲ್ಲಿ ಆ ರೀತಿಯ ಒಂದು ಕಾರ್ಯವನ್ನ ಮಾಡಿಸುವುದರ ಬಗ್ಗೆ ಇರುವ ತಮ್ಮ ಒಂದು ವಿಲಕ್ಷಣವಾದ ಏನು ಆಗ್ರಹ ಇದೆ ಅಭಿನಿವೇಶ ಇದೆ ಅದನ್ನು ಬಿಟ್ಟಿರ್ತಾರೆ ಹೀಗಾಗಿ ಸುಪ್ತರಾದಂತೆ ಇರ್ತಾರೆ ಹಾಗಾದರೆ ಸುಪ್ತರು ಅಂತ ಕರೆದು ಬಿಡಿ ಅವರನ್ನು ಸುಪ್ತರಾದಂತೆ ಯಾಕೆ ಅಂದರೆ ಸುಪ್ತ ಜೀವಸ್ಥೆ ಯಥಾ ಸರ್ವಥಾ ಬಾಹ್ಯಾರ್ಥ ಅಜ್ಞಾನಂ ಏನು ಅಜ್ಞತಾ ನಾಸ್ತಿ ಏನೇನೂ ಬಾಹ್ಯ ಪದಾರ್ಥಗಳ ಜ್ಞಾನ ಯಾವ ರೀತಿಯಾಗಿ ಸುಷುಪ್ತನಾದ ಜೀವನಿಗೆ ಇರೋದಿಲ್ಲ ಆ ರೀತಿ ಇವರಿಗೆ ಏನು ಬಾಹ್ಯ ಪದಾರ್ಥಗಳ ಜ್ಞಾನನೇ ಇರೋದಿಲ್ಲ ಅಂತಲ್ಲ ಜ್ಞಾನ ಇರ್ತದೆ ಕೆಲಸ ಮಾಡೋದಿಲ್ಲ ನಮಗೆ ಜ್ಞಾನ ಇರೋದಿಲ್ಲ ಕೆಲಸನೂ ಮಾಡೋದಿಲ್ಲ ಅವರಿಗೆ ಜ್ಞಾನ ಇರ್ತದೆ ಕೆಲಸ ಮಾಡೋದಿಲ್ಲ ಕೆಲಸ ಮಾಡೋದಿಲ್ಲ ಅನ್ನೋ ಅರ್ಥದಲ್ಲಿ ಇಬ್ಬರಿಗೂ ಸುಪ್ತಿ ಇದೆ ಆದರೆ ಜ್ಞಾನ ಇರುತ್ತೆ ಎನ್ನುವ ದೃಷ್ಟಿಯಲ್ಲಿ ಪೂರ್ಣ ಸುಷುಪ್ತಿಯಲ್ಲ ಈಶಚ್ಯ ಸುಪ್ತವ ಜ್ಯಂತಿ ನೈವಂ ಮಾನುಷ ನೈವಮಾನುಷ ಜೀವ ಮನುಷ್ಯ ಜೀವನಂತೆ ಅಲ್ಲ ಸ್ವರ್ಗಸ್ಥಾನಂ ನೋ ಸ್ವಾಪ ಇದು ದೇಹದೊಳಗಿದ್ದವರಿಗೆ ಇನ್ನು ಸ್ವರ್ಗದಲ್ಲಿದ್ದ ಜೀವರಾಶಿಗಳು ಅಂದರೆ ದೇವತೆಗಳಿದ್ದಾರಲ್ಲ ಅವರಿಗೆ ಮಾತ್ರ ಸ್ವಾಪ ಇಲ್ಲವೇ ಇಲ್ಲ ಈಶಚ್ಚನೂ ಇಲ್ಲ ಯಾವಾಗಲೂ ಓಡಾಡ್ತಾ ಇರ್ತಾರೆ ಯಾವಾಗಲೂ ಭಗವಧ್ಯಾನಾದಿಗಳಲ್ಲಿ ತಮ್ಮ ತಮ್ಮ ವಿಹಿತ ಕರ್ಮಾನುಷ್ಠಾನದಲ್ಲಿ ತತ್ಪರರಾಗಿರ್ತಾರೆ ಅದಕ್ಕೆ ಅವರಿಗೆ ಅನಿಮಿಷರು ರೆಪ್ಪೆ ಬಡಿಯೋದೇ ಇಲ್ಲ ಅವಾಗಲೂ ಎಚ್ಚರದಿಂದ ಇರ್ತವೆ ಅರ್ಥವಾಯ್ತಾ ನತ ಸ್ವಾಪ ಪ್ರಾಯೋ ದೇಹೇಪಿ ನಾಜ್ಞತ ದೇಹದೊಳಗೂ ಕೂಡ ಇದೀಗ ಹೇಳಿದ ಹಾಗೆ ಅವರಿಗೆ ಅಜ್ಞಾನ ಬಾಹ್ಯ ಪದಾರ್ಥಗಳ ಅಜ್ಞಾನ ಜೀವರಾಶಿಗಳಿಗೆ ಹೇಗೆ ಇರುತ್ತೋ ಸುಷುಪ್ತಿ ಕಾಲದಲ್ಲಿ ಹಾಗೆ ಬಾಹ್ಯ ಪದಾರ್ಥಗಳ ಅಜ್ಞಾನ ಇರೋದಿಲ್ಲ ಬಾಹ್ಯ ಪದಾರ್ಥದ ಜ್ಞಾನ ಇದ್ದರೂ ಕೆಲಸ ಮಾಡೋದಿಲ್ಲ ಅನ್ನೋ ಅರ್ಥದಲ್ಲಿ ಈಶಚ್ಚ ಸುಪ್ತವತ ಅಂತ ಹಿಂದೆ ಹೇಳಿದ್ದೇವೆ ಹೊರತು ಅಜ್ಞಾನ ಅವರಿಗೆ ಇಲ್ಲ ಪ್ರಾಯೋ ದೇಹೇಪಿ ನಾಜ್ಞತಾ ಅಂತ ಕೆಲವರ ಅಭಿಪ್ರಾಯ ತಾಮ್ರಪರ್ಣಿ ಆಚಾರ್ಯರ ಅಭಿಪ್ರಾಯ ಇನ್ನು ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ ಆಯಿ ನರಹರಿ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ ಇದಕ್ಕೆ ಅವರ ಅಭಿಪ್ರಾಯ ದೇಹ ಅನ್ನುವ ಶಬ್ದಕ್ಕೆ ಅವತಾರಕಾಲೀನ ದೇಹ ಅಂತ ಅವರು ತೆಗೆದುಕೊಳ್ತಾರೆ ಪ್ರಾಯೋ ದೇಹಿ ನಾದ್ಯತ ಇಂದ್ರಾದಿಗಳು ಅರ್ಜುನಾದಿಗಳಾಗಿ ಅವತಾರ ಮಾಡಿದಾಗ ಅವರಿಗೆ ಅಜ್ಞಾನಾದಿಗಳು ಪ್ರಾಯ ಇರೋದಿಲ್ಲ ಕೆಲವೊಮ್ಮೆ ಸ್ವಲ್ಪ ಬರ್ತದೆ ಆದರೆ ವಿಶೇಷವಾಗಿ ಅವರೂ ಕೂಡ ಉಳಿದ ಮಾನುಷ ಜೀವರ ಹಾಗೆ ಅಜ್ಞಾನಿಗಳಲ್ಲ ಅವರು ಅವತಾರ ಮಾಡಿದಾಗಲೂ ಮಹಾಜ್ಞಾನಿಗಳೇ ಮಹಾಪ್ರಕಾಶ ಇರ್ತದೆ ಅವರಿಗೆ ಕೆಲವೊಮ್ಮೆ ವಿಸ್ಮರಣೆ ಆಗ್ತದೆ ಇಲ್ಲ ಅಂತಲ್ಲ ಪ್ರಾಯ ಅಜ್ಞಾನ ಇರೋದಿಲ್ಲ ಕಿಂಚಿ ಜ್ಞಾನಾದಿಗಳು ಇರಬಹುದು ಹಾಗೆ ಅಜ್ಞಾನ ಅಂದರೆ ಬ್ರಹ್ಮಜ ದೇವತೆಗಳಿಗೇ ಹಾಗೆ ಕಿಂಚಿ ಜ್ಞಾನ ಅನ್ನೋದಿದೆ ದೇವರ ದೃಷ್ಟಿಯಲ್ಲಿ ಅದೆಲ್ಲ ಈಗ ಹೇಳೋದು ಅವರ ಮೂಲ ರೂಪದಲ್ಲಿ ಯಾವ ತರಹದ ಅನುಸಂಧಾನಾದಿಗಳು ಅವರಿಗಿದೆ ಅಷ್ಟು ಅನುಸಂಧಾನಾದಿಗಳಲ್ಲಿಯೂ ಸ್ವಲ್ಪ ನ್ಯೂನತೆ ಕದಾಚಿತ್ ಬರಬಹುದು ಆದರೆ ಪ್ರಾಯ ಅವರಿಗೆ ಭಗವಂತನ ವಿಸ್ಮರಣೆ ಆಗೋದಿಲ್ಲ ಹೀಗೂ ಕೆಲವರು ಅರ್ಥ ಮಾಡ್ತಾರೆ ಮೃತಿ ಪ್ರಬೋಧಾದೇಹೆ ನಿಯಂತ ಹರಿರೇಕರಾಡ ಮರಣ ಸುಸುಪ್ತಿ ಜಾಗ್ರದವಸ್ಥೆ ಇದೆಲ್ಲದಕ್ಕೂ ಪರಮಾತ್ಮನೇ ನಿಯಾಮಕನಾಗಿದ್ದಾನೆ ತಮೃತೇ ನೈವ ಚಾವಸ್ಥಾ ನಾವಸ್ಥಾವನ್ನ ಚಮೃತಿ ದೇವರ ಅನುಗ್ರಹವಿಲ್ಲದೇ ಇದ್ದರೆ ನಮಗೆ ಜಾಗ್ರದವಸ್ಥೆಯೂ ಇಲ್ಲ ಸ್ವಪ್ನಾವಸ್ಥೆಯೂ ಇಲ್ಲ ಸುಷುಪ್ತಿಯವಸ್ಥೆಯೂ ಇಲ್ಲ ಅವಸ್ಥೆ ಇಲ್ಲ ಅಷ್ಟೇ ಅಲ್ಲ ಅವಸ್ಥಾ ವಿಶಿಷ್ಟನಾದ ಜೀವನಿಗೆ ಅಸ್ತಿತ್ವವೇ ಇಲ್ಲ ನಾವಸ್ಥಾ ಅವಸ್ಥಾವಾನ್ ಇಷ್ಟು ಮಾತ್ರ ಅಲ್ಲ ಆ ಅವಸ್ಥಾದ ಸ್ಮರಣೆಯೂ ನಮಗೆ ಬರೋದಿಲ್ಲ ನಾನು ಎಚ್ಚರ ಇದ್ದೇನೆ ನಾನಿಲ್ಲ ನನಗೆ ಎಚ್ಚರ ಇಲ್ಲ ಎಚ್ಚರ ಇದ್ದುದರ ಎಚ್ಚರವೂ ನನಗಿರುವುದಿಲ್ಲ ದೇವರಿಲ್ಲದೇ ಇದ್ರು ಇದರಂತೆ ಸುಷುಪ್ತಿ ನಾನಿಲ್ಲ ನನಗೆ ಸ್ವಪ್ನ ಸುಷುಪ್ತಿಯ ಅವಸ್ಥೆಗಳಿಲ್ಲ ಸ್ವಪ್ನ ಸುಷುಪ್ತಾವಸ್ಥೆಗಳು ಬಂತು ಅಂತನ್ನುವ ನೆನಪು ನನಗಿರೋದಿಲ್ಲ ಇದೆಲ್ಲದಕ್ಕೂ ದೇವರು ಬೇಕು ನಾವಸ್ಥಾ ನ ಚಾವಸ್ಥಾವಾನ್ ನ ತತಸ್ತು ದೇವದೇವೇಶಃ ಪ್ರಾಣಃ ಪ್ರಾಣೇಶ್ವರೋ ಹರಿಹಿ ಆದ್ದರಿಂದ ಪರಮಾತ್ಮ ಎಲ್ಲ ದೇವತೆಗಳಿಗೂ ನಿಯಾಮಕನಾಗಿದ್ದಾನೆ ಪ್ರಾಣದೇವರಿಗೂ ನಿಯಾಮಕನಾಗಿದ್ದಾನೆ ಅಲ್ಲ ಹಾಗಲ್ಲ ತತಸ್ತು ದೇವದೇವೇಶಃ ಪ್ರಾಣಃ ಆದ್ದರಿಂದ ಎಲ್ಲ ದೇವತೆಗಳೂ ಪ್ರಾಣದೇವರ ವಶರಾಗಿದ್ದಾರೆ ಪ್ರಾಣದೇವರಿಗೂ ಪರಮಾತ್ಮ ನಿಯಾಮಕನಾಗಿದ್ದಾನೆ ನ ಅವನಿಗೆ ಮಾತ್ರ ಇನ್ನೊಬ್ಬರು ನಿಯಾಮಕರಿಲ್ಲ ಸಹಿ ಸರ್ವಾಧಿಕೋ ಮತಃ ಇತಿ ಹರಿವಂಶೇಶು ಜಾಗ್ರತ್ ಸ್ವಪ್ನ ಸುಷುಪ್ತವಸ್ಥೆಗಳು ಜನ್ಮ ಮರಣಾದಿಗಳು ಜನ್ಮ ಮರಣ ಮೋಕ್ಷ ಇವುಗಳೆಲ್ಲದಕ್ಕೂ ನಿಯಾಮಕನಾದದ್ದರಿಂದ ದೇವರು ಸರ್ವೋತ್ಕೃಷ್ಟನಾಗಿದ್ದಾನೆ ಇದೇ ಭಗವಂತನ ನಿಷ್ಠೆ ನಿತರಾಂ ಸ್ಥಿತಿ ಉತ್ಕರ್ಷ ಯರ್ಹ್ಯಜನಾಭರಣ ಚೇತೋಮಲಾ ವಿಧ ಮೇತ್ ಗುಣಕರ್ಮ ಜನ ತಸ್ನ್ ವಿಶುಪ್ಯತ ಆತ್ಮತತ್ವ ಸಾಕ್ಷಾಧ್ಯಮಲೃಶ ಸವಿತೃಪ್ರಾಶ ಪರಮಾತ್ಮನ ಪಾದಗಳ ಸೇವೆಯನ್ನು ಮಾಡಬೇಕೆಂಬ ಇಚ್ಛೆ ಅಥವಾ ಪರಮಾತ್ಮನ ಪರಮಾತ್ಮನ ಪಾದಗಳ ದರ್ಶನ ಸೇವಾಭಾಗ್ಯ ನನಗೆ ಸಿಗಬೇಕೆಂಬ ಇಚ್ಛೆ ಅಥವಾ ಕೆಲವು ವ್ಯಾಖ್ಯಾನ ಪ್ರಕಾರರ ಸೇವೆಯನ್ನು ಮಾಡುವುದರಿಂದ ನಮ್ಮ ಮನಸ್ಸು ಶುದ್ಧವಾಗ್ತದೆ ಗುಣಕರ್ಮ ಜಾನಿ ಸತ್ವರಜಸ್ತಮೋ ಗುಣಗಳು ಹಾಗೂ ನಾವು ಮಾಡಿದ ಅನೇಕ ಪಾಪಕರ್ಮಗಳು ಇವುಗಳಿಂದಾಗಿ ನಮ್ಮ ಮನಸ್ಸಿನಲ್ಲಿ ಏನು ಮಲ ಇದೆ ಕಾಮಕ್ರೋಧ ದೋಷಗಳಿವೆ ಅವುಗಳೆಲ್ಲ ಶುದ್ಧವಾಗಿ ಹೋಗ್ತವೆ ಸ್ವಚ್ಛವಾಗ್ತದೆ ಅದಕ್ಕೆ ಶ್ರೀಮಧಾಚಾರ್ಯರು ಇದೇ ಮಾತನ್ನು ಹೇಳ್ತಾರೆ ನೋಡಿರಿ ಭಾಗವತದ ವ್ಯಾಖ್ಯಾನ ಯತಥೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹಗಮಾ ಶುಲಯಂ ರಜತಿ ದೇವರ ಪಾದಗಳ ಸ್ಮರಣೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದರ ಸಾಕು ಅಥವಾ ಪ್ರಯತ್ನದ ಹಿನ್ನೆಲೆಯಲ್ಲಿ ಇಚ್ಛೆ ಮಾಡಿದರೂ ಸಾಕು ನಮ್ಮ ಮನಸ್ಸು ಶುದ್ಧವಾಗ್ತದೆ ಅಂತ ಅದೇ ಮಾತು ಯರ್ಹಿ ಅಬ್ಜನಾಭ ಚರಣ ಈಷಣಯ ಪರಮಾತ್ಮನ ಪಾದಗಳನ್ನು ಸ್ಮರಣೆ ಮಾಡುವ ಇಚ್ಛೆ ಮಾಡಿದರೂ ಕೂಡ ಚೇತೋಮಲಾನಿ ವಿಧಮೇ ಇದರದೇ ವ್ಯಾಖ್ಯಾನವನ್ನು ಆಚಾರ್ಯರು ದ್ವಾದಶಸ್ತೋತ್ರದಲ್ಲಿ ಮಾಡಿದಂತೆ ಆಯಿತು ಇಲ್ವೋ ಮತ್ತೆ ಮನಸ್ಸಿನ ಎಲ್ಲ ಮಲಗಳನ್ನು ಕೂಡ ತೊಳೆದು ಬಿಡ್ತದೆ ಅಥವಾ ಮನಸ್ಸು ತನ್ನ ಮಲಗಳನ್ನೆಲ್ಲ ಬಿಟ್ಟುಕೊಳ್ತದೆ ಅಂತಹ ವಿಶುದ್ಧವಾದ ಮನಸ್ಸಿನಲ್ಲಿ ಪರಮಾತ್ಮನನ್ನು ನಾವು ತಿಳಿಯಬಹುದು ಉಪಲಭ್ಯತೆ ಆತ್ಮತತ್ವ ಹೇಗೆ ಯಥಾ ಅಮಲ ದರ್ಶವು ಸವಿತಿ ಪ್ರಕಾಶ ನಮ್ಮ ಕಣ್ಣು ಶುದ್ಧ ಆಗಬೇಕು ಸೂರ್ಯ ಪ್ರಕಾಶ ಯಾವಾಗಲೂ ಜಗತ್ತಿನಲ್ಲಿದೆ ಆದರೆ ನಮ್ಮ ಕಣ್ಣಿಗೆ ದೋಷ ಇದ್ದರೆ ನಮಗೆ ಪದಾರ್ಥಗಳು ಹೊರಗಿನ ಪ್ರಕಾಶ ಕಾಣೋದಿಲ್ಲ ಕಣ್ಣು ಶುದ್ಧವಾದರೆ ಪ್ರಕಾಶ ಕಾಣಿಸ್ತದೆ ಹಾಗೆ ನಮ್ಮ ಮನಸ್ಸು ಶುದ್ಧವಾದರೆ ಎಲ್ಲ ಕಡೆಗೂ ವ್ಯಾಪ್ತನಾಗಿ ದೇವರಿದ್ದಾನೆ ದೇವರನ್ನೇನು ಕರ್ಕೊಂಡು ಬರೋದಿಲ್ಲ ಮನಸ್ಸು ಹೊಲಸಾದದ್ದಕ್ಕೆ ದೇವರು ಕಾಣಿಸ್ತಾ ಇಲ್ಲ ಮನಸ್ಸು ಶುದ್ಧ ಆದರೆ ಕಾಣಿಸ್ತಾ ಕನ್ನಡಿಯ ಮೇಲೆ ಏನೇನೋ ಹೊಲಸು ಕಪ್ಪೆಲ್ಲ ಹಚ್ಚಿದರೆ ಮಧ್ಯದಲ್ಲಿ ಕನ್ನಡಿ ಇದ್ದಾಗಲೂ ಆಚೆ ಇದ್ದ ಪದಾರ್ಥಗಳು ಕಾಣೋದಿಲ್ಲ ಸ್ವಚ್ಛವಾಗಿ ಕನ್ನಡಿಯನ್ನು ಬರೆಸಿದರೆ ಪದಾರ್ಥಗಳಲ್ಲಿದ್ದೇ ಇರುತ್ತೆ ಕಾಣಿಸಿಬಿಡುತ್ತದೆ ಹಾಗೆ ನಮ್ಮ ಮನಸ್ಸೆಂಬ ಕನ್ನಡಿ ಹೊಲಸಾಗಿದೆ ಆ ಹೊಲಸನ್ನು ತೊಳೆಯುವುದಕ್ಕೆ ನೀರು ಬೇಕು ಆ ನೀರು ಯಾವುದು ಭಗವಂತನಲ್ಲಿ ಮಾಡುವ ಭಕ್ತಿ ಪರಮಾತ್ಮನ ಪಾದಗಳ ಸ್ಮರಣೆ ಇದೇ ಶ್ರೇಷ್ಠವಾದಂತಹ ನೀರು ರಾಜೋವಾಚ ಇಲ್ಲಿವರೆಗೆ ಪಿಪ್ಪಲಾಯನರು ನಿಷ್ಠೆಯ ಬಗ್ಗೆ ಉತ್ತರವನ್ನು ಕೊಟ್ಟರು ಇನ್ನು ಮುಂದೆ ಕರ್ಮಾಕರ್ಮಗಳ ಬಗ್ಗೆ ವಿಶೇಷವಾದ ವಿಚಾರವನ್ನು ಮತ್ತೆ ತಿಳಿಸ್ತಾರೆ ಶ್ರೀಕೃಷ್ಣ